ಲಕ್ಷ್ಮೀಕರತು ಪ್ರಣಮಗ್ರೀಮೇವ್ರವರ್ತಿ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯ್ಯ ಪ್ರಯ ಜ್ಞಾನ ಪ್ರದ ವಿಬುಧಾುರಸೌಖ್ಯಧುಃಃಖ सत्कारय वितताय नमो नमस्ते नारायण सुरगुर जगदेजनाथ भक्त प्रिम सकलोकनमस्कृत्यवर्जितज विभुमाशं वंदे भगवरा सुसुर सिद्धवंद्यम नारायण नमस्कृत नरं चम दीवी सरस्वती व्यास थो जय मुदीर श्री गुरीक्यो नम हरि ओम ये विचार अंत बरी भक्ति क्या ताय प्रीति वात्सल्य है हूगनिगे इंत के गुर मेले विश्वास शिष्यन हे अल्प प्रमाण क्या ಮಹಾಭಾರತ ಚರಿತ್ರೆ ಇದು ಕೇವಲ ಭಗವಂತನ ಮಹಿಕೆಯನ್ನೇ ಹೇಳಿ ಕೊರಟಿದೆ ಅಂದರೆ ಹಸುಮೂತ್ ಕೇಳ್ತಾರದನ್ನ ಯಾರು ಒಪ್ಕೊಳ್ಳೋದು ಹಾಗೆಲ್ಲ ಐ ಎಲ್ರಿ ಅರ್ಜುನನೇ ಹೇಳಿಕೊಳ್ಟ್ರು ಪಾಂಡವರ ಮಹತ್ವ ಹೇಳಿಕೊರಟಿದೆ ಒಬ್ಬರು ಅಂತಲ್ಲ ಅನೇಕ ಚರಿತ್ರ ಇದೆ ಒಟ್ಟಂತೂ ನೀತಿ ಹೇಳಿ ಒಬ್ಬೊಬ್ಬರು ನನ್ನ ನೋಡಿ ಇಲ್ಲಿ ಹೀಗಿದೆ ಇಲ್ಲಿ ಹೀಗಿದೆ ಇವೆಲ್ಲ ಹೇಳಿ ಬರ್ತಾರೆ ಹೆಸರು ನೋಡಿ ವನಪರ್ವ ಅಂತಿದೆ ಅಲ್ ದೇವರ ಮಹಿಮೆ ಏನಿದೆ ಅಲ್ ವನವಾಸ ಏನಿತ್ತೋ ಅದನ್ನು ಹೇಳಿದರು ವಿರಾಟ ಪರ್ವ ಅಂತಿದೆ ವಿರಾಟರಾಜನಲ್ಲಿ ಹಾರಿದ್ದರು ಪಾಂಡವರು ಅಜ್ಞಾತವಾಸ ಅದನ್ನೇ ಹೇಳ್ತಾರೆ ದೇವರ ಮಹಿಮೆಯಲ್ಲಿದೆ ಅಲ್ಲಿ ಭಗವಂತನ ಪ್ರಸಕ್ತಿಯೇ ಇಲ್ಲ ಹೀಗೆ ಮಾತಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಆಚಾರ್ಯರು ತೋರಿಸಿಕೊಟ್ಟಿದ್ದು ಉದ್ದೇಶವನ್ನು ಹೇಳುವ ಭಾಗಗಳು ಯಾವುದು ಅಂತ ಗಮನಿಸು ಹೇಳ ಗೊತ್ತಾಗುತ್ತೆ ಆರಂಭಿಕ ಭಾಗ ನಾವ್ ಯಾವ ಚರಿತ್ರೆ ಹೇಳ್ತೀವಿ ಯಾರ ಬಗ್ಗೆ ಹೇಳ್ತೇವೆ ಅಂತ ಅಲ್ಲೇ ಪ್ರತಿಜ್ಞೆ ಮಾಡಿರ್ತಾರೆ ಆ ಉದ್ದೇಶವನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ಸೇರಿಸ್ತಾರೆ ಬೇರೆ ಬೇರೆಯವ್ರದ್ದು ಹೇಳಬಾರ್ದು ಅಂತಲ್ಲ ಅದು ಇದಕ್ಕೆ ಅಂಗ ಉಪಾಂಗ ಹೀಗಾಗಿರುತ್ತೆ ಅದರಿಂದ ಪ್ರಧಾನವಾದ ಚರಿತ್ರೆ ಯಾವುದು ಪ್ರಧಾನ ಚರಿತ್ರೆ ಅಂತ ವರ್ಣನೆ ಮಾಡಿರುವುದು ಯಕ್ಷಕ ದೇವರ ಮಹಿಮೆಯನ್ನೇ ಬೇರೆ ತಲ್ಲ ಅಂತ ತರಿಸಿಕೊಡ್ತಾರೆ अल्दर्थ आगते अरंभदल प्रतिज्ञे ये प्रसादा वक्ष नारायण कथा मध्यद्लिए प्रसंग पश्य आत्मनिस्थित वासुदेवस्तु भगवान्त्यते अ सनातन भगवंतना वासुदेवन वर्णनेताेवी अल्ली कड़े एक सत्यवाक्य सर्वाधयाम्य नारायणने ಎಲ್ಲರಿಗಿಂತ ಉತ್ಕೃಷ್ಟ ನಾಸ್ತಿ ನಾರಾಯಣ ಸಮಂ ಆ ಮಾತು ಅದರಂತೆ ಇವೆಲ್ಲ ಆದ್ಯಂತಗಳನ್ನು ಮಧ್ಯದಲ್ಲಿ ಹೇಳಿದ್ದರಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ನಾರಾಯಣ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟಿದ್ದು ಅವನ ಭಕ್ತರಾಗಿದ್ದವರಿಗೆ ಹೇಗೆ ಜಯ ದೊರಕತ್ತೆ ಅವನ ವಿರೋಧಿಗಳಾಗಿರ್ತಕ್ಕಂಥವರಿಗೆ ನಾರಾಯಣ ದ್ವಿಟ್ಟು ತದನ್ನು ಬಂದು ಅವನಿಗೆ ಹೇಗೆ ಪರಾಜಿಯಾಗುತ್ತೆ ಅಂತ ತೋರಿಸುವುದು ಅಲ್ಲಿಗೇನರ್ಥ ನಾರಾಯಣನೇ ಪ್ರಧಾನ ಅದನ್ನೇ ಹೇಳಿದರು ಸ್ಥೂಲವಾಗಿ ನೋಡೋವರೆಗೂ ಇದು ಗೊತ್ತಾಗುತ್ತೆ ಇದು ಬಿಟ್ಟು ಸೂಕ್ಷ್ಮಾರ್ಥ ಬೇರೆ ಇದೆ ಪ್ರತಿ ಅಕ್ಷರ ನಾರಾಯಣನನ್ನೇ ಹೇಳುತ್ತೆ ಪ್ರತಿ ಶ್ ಶ್ಲೋಕಕ್ಕೆ ಹತ್ತಕ್ಕಿಂತ ಹೆಚ್ಚು ಅರ್ಥ ಇದೆ ಅವೆಲ್ಲ ತಗೊಂಡು ಬಿಟ್ಟರೆ ಕೇವಲ ನಾರಾಯಣನನ್ನೇ ಕೃಷ್ಣನನ್ನೇ ಹೇಳೋದು ಅದಕ್ಕೆ ಆಚಾರ ಅಂದರು ಕೃಷ್ಣ ಕಥೆ ಭಾರತದಲ್ಲಿ ಇದೆಲ್ಲ ಕೃಷ್ಣ ಕಥಾ ಇದು ಬೇರೆ ಅಲ್ಲ ಅದು ಕೃಷ್ಣ ಚರಿತ್ರೆಯೇ ಅಂತಾರೆ ಜ್ಞಾನಿಗಳಿಗೂ ಬೇರೆ ಗೊತ್ತಾಗುತ್ತೆ ಸ್ಥೂಲ ದೃಷ್ಟಿಗಳಿಗೂ ಹೀಗೆ ಅರ್ಥ ಆಗುತ್ತೆ मंगल महोत्सव में वेदव्यासदेवरे सत्यम सत्यम पुनस्त्यमुत आमले आरोशास्त्री विचार्य च पुनःपुनः चल जालू कूड़ा नारायणन ध्यानता भारत ऐन अर्थ अलगे अारत नारायण ध्यान हैदेमुंतर मेले स्मर्तव्य सततम विष्णु विस्मर्तव्यो नजातुते ಸರ್ವೇ ವಿಧಿ ನಿಷೇಧಾಸೋಯತೆಯೋ ರೇವಕಿಂಕರ ಈ ಮಾತಿದೆ ಸದಾ ಭಗವಂತನ ಸ್ಮರಣೆ ಮಾಡಬೇಕು ಅವನ ವಿಸ್ಮರಣೆ ಎಂದೂ ಮಾಡಬಾರದು ಅವನ್ನೆಂದೂ ಮರಿಬಾರದು ಈ ಸ್ಮರಣೆಗೆ ಅನುಕೂಲವಾದದ್ದು ಯಾವುದ್ಯಾವುದೋ ಅದನ್ನ ಇದನ್ನು ಮಾಡ್ರಿ ಮಾಡಿ ಯಾಕೆ ಮಾಡಿ ನಿಂತಾರಿ ಭಗವಂತನ ಸ್ಮರಣೆಗೆ ಅನುಕೂಲ ಇದೆ ಆದ್ದರಿಂದಾಗಿ ಇದನ್ನು ಮಾಡ್ರಿ ಭಗವಂತನ ಸ್ಮರಣೆಗೆ ಯಾವುದು ವಿರುದ್ಧವಾಗಿದೆ ಅದನ್ನು ಮಾಡಬೇಡಿ ಯಾವುದನ್ನು ವಿಧಾನ ಮಾಡುತ್ತಾರೆ ಅದು ಸ್ಮರಣೆಗೆ ಅನುಕೂಲ ಇರುತ್ತೆ ಯಾವುದನ್ನು ನಿಷೇಧ ಮಾಡಿದ್ದಾರೆ ಅದು ಸ್ಮರಣೆಗೆ ವಿರುದ್ಧವಾಗಿದೆ ಅಂತ ಅರ್ಥ ಈ ಕ್ರಮದಿಂದಾಗ ಅಂದರೆ ಮುಖ್ಯ ಉದ್ದೇಶವೇ ಸ್ಮರಣೆ ಇಷ್ಟೆಲ್ಲ ಇದು ಪ್ರಧಾನ ಅಂತ ಹೇಳಿದ ಮೇಲೆ ಇಲ್ಲ ಚರಿತ್ರೆಯನ್ನು ಹೇಳಿರಲ್ವ ಹಾಗಾರೆ ಸ್ಮರಣೆಯೇ ಪ್ರಧಾನ ಅಂದರು ಪ್ರತಿಯೊಂದು ಚರಿತ್ರೆಯಲ್ಲೂ ಭಗವಂತನಿಗೆ ಮುಟ್ಟುವ ಚರಿತ್ರೆಯೇ ಇದೆ ಇಲ್ಲಿ ಅದಕ್ಕೋಸ್ಕರನೇ ಪಾಂಡವರು ಇದನ್ನು ಅವರು ಭಗವಂತನಿಗೆ ಅನುಕೂಲಕರಾದರು ಹೀಗೆಲ್ಲೇ ಹೇಳ್ತಾರೆ ನಮ್ಮ ಪ್ರಾಣಾಹಿ ಪಾಂಡವಾ ಅಂತ ಭಗವಂತ ಹೇಳಬೇಕಾರೆ ಹ್ಯಾಂಗೆ ನಡ್ಕೊಂಡಿದ್ರು ಅದು ಅರ್ಥ ಆಗುತ್ತೆ ಅದನ್ನು ತೋರಿಸಿಕೊಡ್ತಾ ಇನ್ನು ಮುಂದಿನ ಇನ್ನೊಂದು ಇನ್ನ ಬೇರೆ ಬೇರೆ ಪ್ರಕರಣದ ಮಾತುಗಳನ್ನು ಆಡ್ತಾನೆ ಒಂದೇ ತರಹದ ಯಾರ ಮಧ್ಯ ಕೋಯ್ತಂ ವೇದಿತು ಶಕ್ತ ಯುವನಸ್ಯಾ ತದ್ವಿಧೋ ಪರಹ ತದ್ವಿಧಾಪುರಾಸ್ತಿ ತಸ್ಮಾತ್ ತಂ ವೇದ ಸ ಪೂರ್ಣ ಭಗವಂತನನ್ನು ತಿಳಿಯೋದಕ್ಕಾಗತ್ತಾ ಆಗೋಲ್ಲ ಅಂಥವನು ಅವನೊಬ್ಬರೇ ಅವನು ಬೇರೆ ಯಾರು ತಿಳಿಯಲಿಕ್ಕಾಗೋಲ್ಲ ಅದರಿಂದ ಭಾರತದಲ್ಲಿ ಭಗವಂತನನ್ನ ವರ್ಣನೆ ಮಾಡಿದ ಮಾತ್ರಕ್ಕೆ ನಮಗೆಲ್ಲ ತಿಳ್ಕೊಳ್ಳಿಕ್ಕೂ ಪೂರ್ಣ ಹಾಗೆ ಆಗತ್ತೆ ಅಂತ ಇಲ್ಲ ಅವನು ಪೂರ್ಣ ಅರ್ಥ ಮಾಡಿಕೊಳ್ಳುವುದು ತಾನೊಬ್ಬನೇ ತಾನೇ ಹೇಳಿಕೊಳ್ಳಿ ವೇದಾಂತ ನಾನೊಬ್ಬನೇ ಅಂಥವನು ಎಲ್ಲ ಬಲ್ಲವನು ಎಲ್ಲ ತಿಳಿದವನು ನಿಮಗೊತ್ತಿಲ್ಲ ಕೋಹಿತಂ ವೇದಿತು ಶಕ್ತಃ ನಾರಾಯಣವನಾಮಯ ಕೃತೇ ಸತ್ಯವತೀ ಸೋಣೋ ಕೃಷ್ಣಾಧ್ವಾ ದೇವಿಕೀ ಸುತ ಅಂದು ಭಗವಂತನೇ ತೋರಿಸ್ಕೊಳ್ಬೇಕು ಬಾದರಾಯಣ ರೂಪದಿಂದಲೂ ಅಥವಾ ಯಾದವ ಕೃಷ್ಣ ರೂಪದಿಂದಲೋ ಈ ಎರಡು ರೂಪ ಬಿಟ್ಟರೆ ನಾರಾಯಣ ನನ್ನ ಪೂರ್ಣ ತಿಳಿದವರಿಲ್ಲ ಅದನ್ನು ತೋರಿಸಿಕೊಟ್ರು ಅಪ್ರಮೇಯೋನಿಯೋ ಜಿಷ್ಠ ಸ್ವಯಂ ಕಾಮಗಮ ವಶಿ ಮೋದತ್ಯೇಶ ಸದಾಭೂತೈ ಬಾಲಕ್ರೀಡನ ಪರಮಾತ್ಮ ಎಲ್ಲ ಬಲ್ಲವನಾದರೂ ಸರ್ವಜ್ಞರಾದರು ಏನು ಗೊತ್ತಿಲ್ಲದೇ ಇದ್ದವನಂತೆ ಆಟ ಆಡ್ತಾರೆ ಅವರವರಿಗೆ ಆ ಕಾಲ ಕೀರ್ಕೊಡಬೇಕು ಆಟ ಆಡ್ತಾನಷ್ಟೇ ಹುಡುಗರು ಆಟ ಸಾಮಾನ್ಯನ ಜೊತೆಯಲ್ಲಿ ಆಟ ಆಟದ ವಸ್ತುಗಳ ಜೊತೆಯಲ್ಲಿ ಕೆಲವನ್ನ ಇದು ಬಿದ್ದೋಯ್ತು ಇದು ಎತ್ತೋ ಇದು ಹೇಳಿತು ಈ ಗಾಡಿ ಮುಂದೊಯ್ತು ಈ ಗಾಡಿ ಹಿಂದೋಯ್ತು ಅಂತ ಆಟ ಆ ಯಾವುದು ಎಲ್ಲ ತಮ ಕೈಯಲ್ಲೇ ಇರುತ್ತೆ ತಾವೇ ಒಂದನ್ನು ಮುಂದೋಗಿಸ್ತೇವೆ ಒಂದು ಕೆಳಗೆ ಇಷ್ಟು ಸ್ವತಂತ್ರ ಇದ್ದಾನೆ ನಮ್ಮನ್ನು ಹೆಂಗೆ ಬೇಕಾದ್ರೆ ಆಟ ಆದರೆ ಸರ್ವಜ್ಞ ಇದ್ದಾರೆ ಯಾರಿಗೆ ಏನು ಕೊಡಬೇಕು ಅಂತ ಗೊತ್ತಿದೆ ಆ ವ್ಯವಸ್ಥೆಯನ್ನು ಕೊಡ್ತಾರೆ ಮಕ್ಕಳು ಒಂದು ವ್ಯವಸ್ಥೆ ಇರೋಲ್ಲ ಈ ದೃಷ್ಟಾಂತ ಕೊಟ್ಟಿದ್ದು ಎಲ್ಲ ತಂಬ ಕೈಯಲ್ಲಿ ಆಟ ಸಾಮಾನು ಪೂರ್ಣ ಹಾಗೆ ವಶವಾಗಿರುತ್ತೋ ಹಾಗೆ ನಮ್ಮನ್ನು ಇಟ್ಟುಕೊಂಡಿದ್ದಾನೆ ಅನ್ನೋದಿಕ್ಕೆ ನಮಾತಂ ಮಹಾಬಾಹು ಶಕ್ಯೋ ಮಧುಸೂದನ ಪರಮತ್ ಪರಮೇತಸ್ಮರೂಪಾನ್ನ ವಿಧ್ಯತೆ ಭಾರತದಲ್ಲಿ ಬೇರೆ ಬೇರೆ ಪ್ರಸಂಗದಲ್ಲ ಬಂದ ಮಾತು ಭಗವಂತನನ್ನೆಂದೂ ಮರಿಬೇಡ್ರಪ್ಪ ಯಾಕೆಂದರೆ ಸರ್ವೋತ್ತಮ ವಸ್ತು ಆತ ವಸುದೇವಸುತೋ ನಾಯಿ ಗರ್ಭೇವ ಸತ್ವಚು ವಸುದೇವನ ಮಗ ಅಲ್ಲ ಇವ್ನು ಬೇರೆಯವರಂತೆ ಗರ್ಭದಲ್ಲಿದ್ದವನಲ್ಲ ನಾವು ದಶರಥಾಜ್ಜಾತಃ ದಶರಥನ ಮಗನಲ್ಲ ಜಪದಗ್ಿಯ ಮಗನಲ್ಲ ತಪ್ಪು ತಿಳ್ಕೊಂಡು ಅವನು ಕಟ್ಟಾಕ್ತಿ ನಿಂತೆಲ್ಲ ಹೋಗ್ತಿರಲ್ಲ ಇದು ತಪ್ಪು ಅಂತ ಹೇಳುವಾಗ ಈ ಮಾತೆಲ್ಲ ಬಂದಿದೆ ಗಾಯತೇನೈವ ಕುತ್ರೀ ಪ್ರಿಯತೆಯ ಮತು ಅವನಂದೂ ಹುಟ್ಲೇ ಇಲ್ಲ ಹುಟ್ಲೇ ಇಲ್ಲಾಂದರೆ ಸಾಯೋದೇ ಹುಟ್ಟಿದವರು ಮಾತ್ರ ಸಾಯ್ತಾರೆ ಉಡದೈತವರು ಸಾಯೋದು ಅವನು ಹುಟ್ಟಲೇ ಇಲ್ಲಾಂದರೆ ಸಾಯ್ತಾನ ಪರಮಾತ್ಮನಿಗೆ ನಮ್ಮಂತೆ ಜನ್ಮ ಇಲ್ಲ ಅಂತ ತಿಳ್ಕೊಂಡ್ರೆ ಸಾಕು ಮರಣ ಇಲ್ಲ ಅಂತ ತಾನೇ ಗೊತ್ತಾಗುತ್ತೆ ನೈವೇದ್ಯೋ ಮುಖ್ಯತೆಯ ಪರಮಾತ್ಮನಿಗೆ ವೇದ್ಯ ವೇದ ಅಂತಂದರೆ ಹಿಂಸೆ ಅವನ್ನು ಹಿಂಸೆ ಪಡಿಸಲಿಕ್ಕಾಗೋಲ್ಲ ವೇದ ಅಲ್ಲ ವೇದ ದೊಡ್ಡ ಧಕಾರಕ್ಕೆ ವೇದನೆ ಅಂತಂದರೆ ಹೊಡೆತ ಅಂತ ಅದಿಲ್ಲ ಮುಖ್ಯತೆ ಎಂದು ಮೋಹ ಹೊಂದೋಲ್ಲ ಸತ್ಯಭಾವಾದೇವಿಯರ ಜೊತೆಯಲ್ಲಿ ನರಕಾಸುರನ್ನು ಗದೆ ಪಟ್ಟು ಅಂತ ಮುಂದೆ ನನಗೆ ಮುಚ್ಚಿ ಹೋಗಿದ್ದಲ್ಲಿ ಬಿದ್ದು ಬಿಡ್ತಾನೆ ನಾಟಕ ಅಷ್ಟೆ ಸತ್ಯಭಾಮಾದೇವಿಯರು ಅಂತ ಅವಕಾಶ ಕೊಟ್ಟ ಕ್ರಮ ಅಲ್ಲ ಇದೆಲ್ಲ ಭಕ್ತೋದ್ಧಾರಕ ಹಾಗೆ ನಡೆಸ್ತಾನೆ ಹೊರತು ಅವನಿಗೆ ಅದೆಲ್ಲ ಬರಲಿಕ್ಕೆ ಅವಕಾಶವೇ ಇಲ್ಲ ಆದರೂ ಮಾಡ್ತಾನೆ ಅಂತಂದರೆ ನಾಟ್ಯದಂತೆ ಪರಮಾತ್ಮ ಬದ್ಧ ಬದ್ಧ್ಯೋ ನೈವ ಇಲ್ಲ ನೈವ ಕೃತರಚಿತ ಅದು ಒಂದು ಅಕ್ಷರ ಹೋಗಿಬಿಟ್ಟಿದೆ ಬದ್ಧತೆ ದೈವ ಎಂದೂ ಕೂಡ ಬದ್ಧಿಸಲ್ಪಡೋಲ್ ಅವನು ಕಟ್ಟಾಕ್ತೇನೆ ಅಂತ ಹೋಗಿದ್ದಲ್ಲ ದುರ್ಯೋಧನ ಕಟ್ಟುತ್ತೀನಿ ಅಂತ ಹೋದಾಗ ಆಟಾಡಿಸ್ಕೈ ಬಿಟ್ಟುಬಿಟ್ಟ ಯಶೋದಾದೇವಿ ಕಟ್ಟಿತೀನಿ ಅಂತ ಹೊಂದಾಗ ತಾನೇ ಕಟ್ಕೊಡ್ಬಿಟ್ಟೆ ಭದ್ರತೆಯಿಂದ ಕಟ್ಲಿಕ್ಕೆ ಬಂದ್ರಿ ನಾನು ಕಟ್ಟಿಸ್ಕೊಡ್ತೇನೆ ದ್ವೇಷದಿಂದ ಕಟ್ಲಿಕ್ಕೆ ಹೋದರೆ ಯಾ ಎಷ್ಟು ಜನ ಇದ್ರಿ ಏನು ಮಾಡಲಿಕ್ಕೆ ಆಗೋಲ್ಲ ಇವಾಗ ನಮ್ದು ಕೊಟ್ಟ ಕ್ರಮ ಅದರಿಂದ ಹುತೋ ದುಃಖ ಸ್ವತಂತ್ರ ನಿತ್ಯಾಂದೈಕ ರೂಪಿಣ ಅನಂದಭರಿತನಾದಂತಹ ಸ್ವತಂತ್ರ ವಸ್ತು ತನಗೆ ತಾನೇ ದುಃಖ ತರುವಂತಹ ಪ್ರಸಂಗ ಮಾಡ್ಕೋತಾನ ನಾವೇ ಕಷ್ಟ ಆಗುವಂಥ ಪ್ರಸಂಗವನ್ನು ಮಾಡಿಕೊಳ್ಳೋಲ್ಲ ಬೇರೆ ಯಾರಾದ್ರೂ ಬಲಾತ್ಕಾರ ಮಾಡಿದರೂ ಹೋಗಬೇಕಾಗುತ್ತೆ ಇದಕ್ಕಿದ್ದಾಗಿ ಎಲ್ಲೋ ಹೋಗು ಕಷ್ಟಪಡುವಂತಂದರೆ ಏ ಹಗಲೋ ಹೋಗುವಂತಂದ್ರೆ ನಾವು ಹೇಳ್ತಾ ಇದ್ದೀನಿ ಹೋಗಲೇಬೇಕು ಅಂತ ನಮಗೆ ಮೇಲಿನವರು ಆದೇಶ ಮಾಡಿದ್ರು ಹೋಗಲೇಬೇಕು ಹಾಗೆ ದೇವರ ಮೇಲೆ ಯಾರೂ ಇಲ್ಲೇ ಇಲ್ಲ ಇವನು ಆನಂದ ಸ್ವರೂಪಿ ದುಃಖೆಯಲ್ಲಿ ಬರಬೇಕು ಬರಲಿಕ್ಕೆ ಅವಕಾಶವೇ ಇಲ್ಲ ಅಂತ ಯುಕ್ತಿಯಿಂದ ನಿರೂಪಣೆ ಮಾಡಿಕೊಟ್ಟ ಬೇರೊಂದು ಪ್ರಸಂಗ ಈಶನ್ನ ಪಿಹದೇ ವೇಷ ಸರ್ವಸ್ವ ಜಗತೋ ಹರಿ ಕೀನಾಶ ಇವರು ದುರ್ಬಲ ದುರ್ಬಲನಾದಂತಹ ಅವನು ಹೇಗೆ ಮಾಡುತ್ತಾನೋ ಆ ರೀತಿಯಲ್ಲಿ ಸರ್ವಸ್ವವನ್ನು ತಾನೇ ಮಾಡುವವನಾದರೂ ಕೃಷಿ ಬಲ ಹೋಗಿ ಆಗುದು ಬೀಜಾದಿಗಳನ್ನು ಬಿದ್ದುತಾನಿಲ್ಲ ಸೃಷ್ಟಿಯಾದ ಸಕಲ ವ್ಯಾಪಾರ ತಾನೇ ಮಾಡ್ತಾನೆ ಯಾಕೆ ಬೇರೆಯವರು ಕೊಟ್ರೆ ಅವ್ರೇನಾದ್ರೂ ಹಾಳು ಮಾಡಿಬಿಟ್ರೆ ಅದನ್ನು ನನ್ನ ಜೀವರಿಗೆ ತೊಂದರೆ ಆಗಿಬಿಟ್ರೆ ಅಂತ ತಾನೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತಾನೆ ಜಗನ್ನಾಥದಾಸ ಬಂತ ಅಲ್ಲ ಏನು ಕರುಣ ಹರಿ ಭಕ್ತ ಮತ್ತೇನು ಭಕ್ತಾದೀನೋ ಈತೆಯೇ ಇನ್ನೇನು ಈತರಲ್ಲಿ ಇದೆ ಇಚ್ಛಾ ಮಾತ್ರದಲ್ಲಿ ತಾನೇ ಸೃಜಿಸುವ ತಾನೇ ಸೃಷ್ಟಿಯಾಗಿ ಮಾಡ್ತಾನೆ ನಿರ್ವಾಣ ಮೊದಲಾದ ಎಲ್ಲ ಸೌಖ್ಯಗಳನ್ನು ತಾನೆ ಕೊಡ್ತಾನೆ ಯಾಕೆ ಬೇರೆಯವರಿಗೆ ಬಿಟ್ರೆ ಏನಾದ್ರು ಸ್ವಲ್ಪ ಹಾನಿ ಮಾಡಿಬಿಟ್ರೆ ಮನೆಯಲ್ಲಿ ತಾಯಿ ಮಕ್ಕಳಿಗೆ ತಾನೆ ಬಡಿಸ್ತಾರೆ ತಾನೆ ಮಾಡ್ತಾಳೆ ಎಷ್ಟೇ ಕಟ್ಟಾದರೂ ಚಿಂತೆ ಇಲ್ಲ ಯಾಕೆ ಬೇರೆಯವ್ರಿಗೆ ಬಿಟ್ಟು ಸರಿಯಾಗಿ ಬಡಿಸ್ತಾರೋ ಇಲ್ಲೊಪ್ಪ ಅಮ್ಮ ತಾನೇ ಬಡಿಸ್ತೇನೆ ಅಂದರೆ ಅಷ್ಟು ಪ್ರೀತಿ ಪರಮಾತ್ಮ ತಾನೇ ಎಲ್ಲರಿಗೂ ನಿಂತು ಮಾಡ್ತಾನೆ ಅಂದರೆ ಅದಕ್ಕೆ ಏನು ಕರುಣ ಹರಿ ಮತ್ತಿನ್ನೇನು ಭಕ್ತಾಧೀನನೋ ಇದನ್ನೆಲ್ಲ ಆ ಉದ್ಗಾರ ತೆಗಿಲಿಕ್ಕ ನಾತ್ಮಾನಂ ವೇದ್ದೋಯಂ ದುಃಖಿ ಸೀತಾಂಚವ್ ಮಾಡ್ತಾನಾದರೆ ನಾ ಯಾರು ಯಾಕೆಗೆಲ್ಲ ಮಾಡಿದೆ ನಾನು ಏನು ಮಾಡಬೇಕು ಯಾವ ವಿದ್ಯೆ ಕಲಿಬೇಕು ಅಂತೇಳಿ ಹೀಗೆಲ್ಲ ಅಧ್ಯಯನ ಮಾಡಿದಂತೆ ಕಾಣುತ್ತೆ ಇನ್ನು ಅದರಂತೇನೆ ದುಃಖಿ ದುಃಖಪಟ್ಟು ಸೀತೆಯನ್ನು ಅನ್ವೇಷಣೆ ಮಾಡಿದಂತೆ ಹೇಳಿದ್ದಾಳು ಸೀತೆ ಏನೇನು ಹಾಡೆಲ್ಲ ಮಾಡಕ್ಕೆಬಿಟ್ಟಿದ್ದಾರೆ ವೈದ್ಯ ಏನಾದಳು ಅಂತಹ ದುರವಸ್ಥೆ ಏನಾಗಿ ಬಿಟ್ಟಿದ್ದಾಳೆ ನಿತ್ಯಾಭಿಯೋಗಿನಿಯಾದಂತಹ ದೇವಿ ಎಂದೆಂದು ವಿಯೋಗ ಇಲ್ಲ ಅದಕ್ಕೆ ಆಚಾರ್ಯರು ಅಂತಹ ವಿಗ್ರಹ ನಿರ್ಮಾಣ ಮಾಡುತ್ತಾರೆ ಪಟ್ಟಾಭಿರಾಮದೇವರ ವಿಗ್ರಹ ಸ್ವಯಂ ತಾವು ಎರಕ ಹೋಗಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಮೇಲೆ ಕುಡಿಸಿಕೊಂಡು ಸದಾ ಕೂತಿದ್ದಾಳೆ ಇವಳು ನಿತ್ಯಾಭಿಯೋಗಿನಿ ನನ್ನ ಜೊತೆಯಲ್ಲಿ ಹೀಗೆ ಯಾವಾಗಲೂ ಇರ್ತಾಳೆ ಅದು ತೋರಿಸಲಿಕ್ಕೋಸ್ಕರನೇ ಅಂತಹ ರೂಪ ಮಾಡಿದ್ದಾರೆ ಪರಶುಕ್ಲಸ್ತ್ರಯರ ಚಿತ್ರಣನೂ ಬರಬೇಕಲ್ಲಿ ಅದಕ್ಕೆ ರಮಾದೇವಿಯನ್ನು ತೊಡೆ ಮೇಲೆ ಕುಡಿಸಿಕೊಂಡು ಹನುಮಂತ ದೇವರು ಉಪಾಸನೆ ಮಾಡ್ತಾ ರೀತಿಯಲ್ಲಿ ಸ್ವಯಂ ಕೈಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಆಚಾರ್ಯರ ಹೆಬ್ಬೆಟ್ಟಿನ ಗುರುತಿದೆ ಅಂತಾರೆ ಒಳಗಡೆಯಲ್ಲಿ ಹೆಬ್ಬೆಟ್ಟಿನ ಗುರುತು ಅಂದರೆ ಏನರ್ಥ ಅಲ್ಲಿಗೆ ಹೆಬ್ಬೆಟ್ಟಿನ ಗುರುತು ಎಲ್ಲ ಹಂಸ್ಕೋತಾರೆ ತಮ್ಮದೇ ಅಂತ ಅಥೆಂಟಿಕೇಟೆಡ್ಡಾಗಿ ಅವರದ್ದೇ ಎಂದು ಹೇಳಲಿಕ್ಕೆ ಗುರುತಿದೆ ಅಂತಾರೆ ಹಾಗೆ ಇಲ್ಲಿ ಮುಖ್ಯತೆಯೇ ಶಸ್ತ್ರಪಾತೇನ ಇವೆಲ್ಲ ಶಸ್ತ್ರಪಾತನ ಮೋಹ ಹೊಂದಿದಂತೆ ಭಿನ್ನತ್ವ ಋದರಸ್ರವ ಚರ್ಮ ಸುಲಿದು ಒಳಗಡೆಯಲ್ಲಿ ರಕ್ತ ಬರ್ತಾ ಇದೆ ಭೀಷ್ಮಾಚಾರ ಬಾಣಕ್ಕೆ ಹಾಗೆಲ್ಲ ಇದು ಮುಂತು ಅಜಾನನ ಪೃಚ್ದ ಸ್ವಾನ್ಯ ನಾನು ನನಗೇನು ಗೊತ್ತಿಲ್ಲಪ್ಪ ನೀವು ಹೇಳಿ ಏನು ಮಾಡಲಿ ಈಗ ಅಣ್ಣ ಏನು ಮಾಡಲಿ ನಾನೀಗ ಹೋಗ ಮಣಿ ತೊಗೊಂಬು ಬಲರಾಮದೇವ್ರು ತೊಗೊಂಬರಕ್ಕೆ ಹೋಗಿಲ್ಲ ಮಣಿ ಸಿಗಲಿಲ್ಲ ಇಲ್ಲಪ್ಪ ಕೃಷ್ಣ ಏನೋ ಮಾಡ್ತೀಯ ನೀನು ಅಂತ ಒಬ್ಬೊಂಡು ಅವರು ವಿದ್ರಾಪಟ್ಟಣಕ್ಕೆ ಹೋಗಿ ಇಂಥವೆಲ್ಲ ಆಟಾಡಿಬಿಟ್ಟಿದ್ದಾನೆ ಇವೆಲ್ಲ ಯಾಕೆ ಮಾಡಿದ್ದಾನೆ ಬದ್ಧ ಚಕ್ರ ಜಿತೇತ್ಯಾದಿಶಾ ಅಸುರ ಮೋಹಿನಿ ಎಲ್ಲ ಹಸುರ ಜನರನ್ನು ಮೋಹನೆ ಮಾಡಲಿಕ್ಕೆ ಅವರ ಸಾಧನೆ ಮಾಡಿಸಲಿಕ್ಕೆ ಮೋಹ ಅಂದರೆ ಮೋಸ ಅಂತ ಅರ್ಥ ಅಲ್ಲ ಅವ್ರಿಗೇನು ಬೇಕೋ ಆ ತಿಳಿವಳಿಕೆಯನ್ನು ಅವ್ರಿಗೆ ಈ ರೀತಿ ಕೊಟ್ಟರೆ ಮಾಂಸ ತಿನ್ನುವನಿಗೆ ಸಪ್ಪೆ ಆಹಾರ ತಂದು ಹಾಕಿದರೆ ಏಯ್ ಬಾವು ರುಚಿ ಇಲ್ಲ ಅಂತ ನನಗೆ ಅದೇ ಕೊಡಬೇಕು ಅವನಿಗೆ ಅವರವನು ಪೋಷಣೆ ಆಗಬೇಕು ಅಂದರೆ ನನಗೆ ಅದೇ ಕೊಡಬೇಕು ಹಾಗೆ ಅವರವ್ರಿಗೆ ಅವರವರು ಸಾಧನೆ ಮಾಡಿಸಿ ಅವರವ್ರಿಗೆ ಗತಿ ಕೊಡಲಿಕ್ಕೆ ಇದು ಮಾಡ್ತಾ ಇದ್ದಾನೆ ಮೋಸಗಾರ ಅಂತ ಅರ್ಥ ಅಲ್ಲ ಸಜ್ಜನರು ಆ ರೀತಿ ತಿಳ್ಕೊಂಡ್ರೆ ಅವ್ರಿಗೆ ಮೋಹ ಅವರ ದೃಷ್ಟಿಯಲ್ಲಿ ಮೋಹ ಅಟ್ಟೆ ಅವನು ದುರ್ಜನರಿಗೆ ಏನು ಬೇಕೋ ಅದನ್ನೇ ಕೊಡ್ತಾ ಇದ್ದ ಅಂತ ಇತ್ಯಾದ್ಯ ಸ್ವರಮೋಹಾಯ ದರ್ಶ ಮಾಸ ನಾಟ್ಯವತ್ತು ನಾಟ್ಯ ಮಾಡುವವನು ನನಗೆ ಎಟ್ಟು ಬಿತ್ತು ಅಂತಲ್ಲ ಈ ಬೈಲಾಟ್ಯದಲ್ಲಿ ಮಾಡ್ತಾರಲ್ಲ ಸಿನಿಮಾ ನಾಟಕದಲ್ಲೆಲ್ಲ ಮಾಡ್ತಾರೋ ಎರಡು ಸತಿ ಹೊಡ್ತಿರ್ತಾರೋ ಎರಡು ಸತಿ ಚಾಯ್ತಿರ್ತಾರೆ ಆ ಎಂಟು ತಾಳಿ ಕಟ್ಟಿಸ್ಕೊತಿರ್ತಾರ ಎಟ್ಟು ಜನ ಕೈ ಈ ಸಿನಿಮಾ ಕಳಲ್ಲಿ ಮಾಡ್ತಾರೋ ಇಲ್ಲ ಅದು ಯಾಕೆ ನಾಟಕನೂ ಅದಕ್ಕೇನು ಬೆಲೆ ಇಲ್ಲ ಹೇಗೋ ಹಾಗಿದ್ದಾಗೆ ನಮ್ಮ ಸ್ವಾಮಿ ತನಗೆ ಯಾವ ವಿಕಾರವೂ ಇಲ್ಲ ಆದರೆ ಆ ನಾಟ್ಯ ನೋಡುವುದರಲ್ಲಿ ಅಸುರ ಜನರಿಗೆ ಬೇಕಾದಂತಹ ದ್ವೇಷೋದ್ರೇಕು ಪೋಷಕವಾದ ಸಾಧನೆ ಮಾಡಿಸಿ ಅವರು ಗತಿ ಕೊಡ್ತಾನೆ ಅದನ್ನೇ ಸರಿಯಾಗಿ ನೋಡುವಂತಹ ಸಜ್ಜನರಿಗೆ ಪೋಷಣೆ ಕೊಟ್ಟು ಉತ್ತಮವಾದ ಗತಿಯನ್ನು ಕೊಡ್ತಾನೆ ಇವೆಲ್ಲ ಅವಿದ್ಯಮಾನ ಮೇವೇಶ ಕುಹಕಿದುಸ್ವರ ದೇವತೆಗಳು ಇದು ಯಾವುದೂ ಇಲ್ಲ ಇದು ಕುಹಕ ಯಾವುದೂ ಇಲ್ಲದೆ ಇರೋದಷ್ಟೇ ಈ ದೋಷಗಳು ಯಾವುದೂ ಭಗವಂತನಗಿಲ್ಲ ಅಂತ ದೇವತೆಗಳು ಸರಿಯಾಗಿ ತಿಳಿತಾರೆ ಬೇರೆಯವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಅವನ್ನ ನೋಡೋ ಆನಂದ ಪಡಲಿ ಅಂತ ಮಾಡ್ತಾನೆ ಪ್ರಾದುರ್ಭಾವ ನೈವ ಪ್ರಾಕೃತ ದೇಹಿನಹ ಎಲ್ಲ ಇದ್ದದ್ದು ವ್ಯಕ್ತ ಆಗುವುದು ಎಲ್ಲ ಕಾಲಕ್ಕೆ ಎಲ್ಲ ರೂಪನೂ ಇದೆ ನರಸಿಂಹ ರೂಪ ಆಗಿ ಬಂದಿದ್ದಷ್ಟೇ ಅಲ್ಲ ಎಲ್ಲ ಕಾಲಕ್ಕೂ ಇದೆ ರಮಾದೇವಿ ಆ ಮಾತಾಡಿದ್ದೇ ಬಹಳ ವಿಚಿತ್ರ ಅದೃಷ್ಟಾಶ್ವತವು ನಾನು ನೋಡೇ ಇಲ್ಲ ಅಂತ ಸದಾ ಅದೃಷ್ಟ ರೂಪ ಅಂತ ನಾನು ಒಳ್ಳೆಯಲ್ಲ ಬಿಡಪ್ಪ ओ इवर हीजला अन अर्थ अदा नोड़ताे नारू ना गे अत्यारो अ प्रहलादर नोल क्रम दुष्टाना मोहन गुण निर्दोष गुणपूर्ण गुण संपूर्ण दर्शयतन्दू प्राकृत शरीर एंूल आ सूर्य बेरेबे तोरस्ती दुष्टारा मोहन अर्थाय सज्जनर आनंदोस्क दुष्टर मोहनकोस्कर वा ಯಥಾಯೋಗ್ಯ ಫಲಪ್ರಾಪ್ತಿಯ ಲೀಲೈಶಃ ಪರಮಾತ್ಮನ ಮೋಹ ಮೋಹ ಅಂದರೆ ಭ್ರಾಂತಿ ಅವ್ರ ಭ್ರಾಂತಿಯಿಂದಲೇ ಇಂದಲೇ ಅವ್ರ ಗತಿ ಮೋಹ ಅಂದರೆ ಅವ್ರ ಭ್ರಾಂತಿಗೋಸ್ಕರ ಅಂತ ಅರ್ಥ ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ಪಕ್ಷ ವಿಶೇಷತಃ ಯಜ್ಞಾತ್ವೇಹೂರ್ಯೋನ್ಯತ್ ಜ್ಞಾತವ್ಯ ಅವಶಿಷ್ಯತೆ ಇವೆಲ್ಲ ಇನ್ನು ಗೀತೆ ಇತ್ತು ಗೀತೆಯಲ್ಲೇನೆ ಮೊದಲನೇ ಮಾತು ಅಂತಲ್ಲ ನಾರಾಯಣ ಸುರಗುರು ದೇವತೆಗಳಿಗೂ ನಾನು ಗುರು ನೋಡ ಅರ್ಜುನ ಉಪದೇ ಮಾಡ್ತೇನೆ ವಿಜ್ಞಾನ ಸಹಿತವಾದ ಜ್ಞಾನ ಮನೆಯಲ್ಲಿ ಕೊಡ್ತೇನೆ ಏಳನೇ ಅಧ್ಯಾಯದಲ್ಲಿ ಬಂದಿದೆ ಅಹಂ ಕ್ರಿಸ್ತ ಪ್ರಭವ ಪ್ರಲಯಸ್ತತ ಮತ್ತ ಪರತರು ನನ್ನ ಕಿಂಚಿದಸ್ತಿ ಧನಂಜಯ ನನ್ನ ಮೀರಿ ನಾನೇ ಎಲ್ಲದರ ಮೇಲೆ ನನ್ನಿಂದಲೇ ಪ್ರಲಯ ನನ್ನಿಂದಲೇ ಸೃಷ್ಟಿ ಎಲ್ಲ ನನ್ನಿಂದರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಸ್ವಾಮಿ ಸೃಷ್ಟಿ ಮಾಡೋರು ಬ್ರಹ್ಮದೇವರು ನಯವು ಮಾಡೋರು ಅಲ್ಲ ಎಲ್ಲ ನನ್ನಿಂದರೆ ಬ್ರಹ್ಮನಲ್ಲಿ ಚತುರ್ಮುಖ ಅಂತ ಬ್ರಹ್ಮ ಬ್ರಹ್ಮಣಿ ಬ್ರಹ್ಮರೂಪೋಸು ईशानस्तु शिवे स्थित नानेल निदे ना मेल्दे नीती बेरे अध्ययन अवजानती महाूढ़ माषु तरश्रिति पर जजानो मम भूत महेश्वर ननुष्यू अवमान माँ ताव हालाेल गूडर परम भावी उद्देश्य अर्थ आगोदे महात्मा मोघाश मोघकर्माण ಏನೇನು ಮುಹ ಆಸೆ ಇಟ್ಟುಕೊಂಡಿರ್ತಾರೆ ದೇವರನ್ನೆಲ್ಲ ಹೊಡೆದು ನಾವು ಸರ್ವಜ್ಞರಾಗಿ ಸರ್ವೋತ್ತಮರಾಗಿ ಮೌಖವನ್ನು ಹೊಂದಿ ಅಲ್ಲ ಬುರಿ ಸುಳ್ಳು ಮೋಘ ಕರ್ಮಾಣ ಏನೇನೋ ಕೆಲಸಗಳು ಎಲ್ಲ ವ್ಯರ್ಥ ಕೆಲಸ ಮೋಘಜ್ಞಾನಾ ಬರೇ ವ್ಯರ್ಥವಾದ ತಿಳುವಳಿಕೆ ವಿಚೇತ ಸಹ ಏನೇನೋ ವಿರುದ್ಧವನ್ನು ಸಿದ್ಧಕೊಂಡಿದ್ದಾರೆ ರಾಕ್ಷಸಿಯು ಆಸುರೀಶ್ವ ಪ್ರಕೃತಿ ಮೋಹಿನಿ ಶ್ರಿ ಮೋಹಕವಾದ ರಾಕ್ಷಸ ಪ್ರಕೃತಿಯು ಆಸುರ ಪ್ರಕೃತಿಯು ಕೆಟ್ಟ ಕೆಟ್ಟ ರೀತಿಯಲ್ಲೆಲ್ಲ ಆಚರಣೆ ಮಾಡಿ ಕಡೆಗೆ ತಾವು ಹಾಳಾಗ್ತಾರೆ ತಮ್ಮ ಜೊತೆಯಲ್ಲೂ ಎಷ್ಟೋ ಜನರನ್ನು ಹಾಳು ಮಾಡ್ತಾರೆ ಮಹಾತ್ಮ ಅನ್ನಿಸ್ತು ಮಾಂಪಾರ್ಥ ಆದರೆ ಸಜ್ಜನರು ನನ್ನನ್ನು ಸರಿಯಾಗಿ ತಿಳಿತಾರೆ ದೈವೀಂ ಪ್ರಕೃತಿ ದೈವೀ ಪ್ರಕೃತಿಯನ್ನು ಭಗವದನು ಗ್ರಹಕ್ಕೆ ಉನ್ನತ ಸಾಧನ ಸಾಮಗ್ರಿಯನ್ನು ಪಡ್ಕೊಂಡು ಭಜಂತಿ ಅನನ್ಯ ಮನಸ್ಸು ಬೇರೆ ಕಡೆ ಮನಸ್ಸು ನನ್ನನ್ನೇ ಕೇವಲ ಆರಾಧನೆಯನ್ನು ಮಾಡಿ ಮಾಡಿದ್ದಲ್ಲ ನಮ್ಮ ಸ್ವಾಮಿ ಕೃಷ್ಣದೇವರು ಮಾಡಿದ್ದಲ್ಲ ಶ್ರೀನಿವಾಸದೇವರು ಹೀಗೆ ಅರ್ಪಣೆ ಮಾಡಿ ಮಾಡಿ ಜ್ಞಾತ್ವ ಭೂತ ಆದ ಅವ್ಯಯಂ ನನ್ನನ್ನು ಭೂತಗಳಿಗೆ ಅವ್ಯಯ ನಾಶ ಇಲ್ಲ ಅಂತ ನನ್ನೆಲ್ಲ ತಿಳಿತಾ ಅದಕ್ಕೆ ನಮ್ಮದು ಪಡಿತಾಯ ಜಾರಿ ಶ್ರೀಮದಾನಂದ ತೀರ್ಥಯ್ಯ ವಲ್ಲಭಂ ಪರಂ ಅಕ್ಷರಂ ಬಹಳ ಮುಖ್ಯ ಇದು ಅಷ್ಟೇ ಅಲ್ಲ ನನ್ನ ಚಿಂತನೆ ಮಾಡಿದ್ದಾರೆ ಸಜ್ಜನರು ಅದನ್ನು ಅರ್ಜುನರಿಗೆ ವಿಶ್ವರೂಪ ತೋರಿಸಿದಾಗ ಅವರು ಹೇಳಿದ್ದಾರೆ ಪಿತಾಶೆ ಲೋಕಸಾಚರ್ಯಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನತ್ವತ್ಸಮೋಸ್ತ್ಯಭ್ಯಧಿಕ ಕುತನ್ಯ ಲೋಕತ್ರಯೇಭ್ಯ ಪ್ರತಿಮ ಪ್ರಭಾವ ಜಗತ್ತಿನ ತಂದೆ ಒಡೆಯ ಎಲ್ಲ ನೀನೇ ಸ್ವಾಮಿ ನಿನಗೆ ಸಮಾನ ಆಗಲಿಕ್ಕೆ ಯಾರು ಯೋಗ್ಯತೆ ಇದೆಯಾ ಸರ್ವತ್ರ ಇಲ್ಲ ಇನ್ನು ಉತ್ತಮ ಆದಂತೂ ಇಲ್ಲೇ ಇದೆ ನೀನೇ ಗುರುರ್ ಗರೀಯಾನ್ ಪೂಜ್ಯ ಎಲ್ಲ ನೀನೇ ತಮ್ ದೇವಂ ಪಿತರಂ ಪತಿ ಗುರುತಮ್ ಒಂದೇ ರಮಾವಲ್ಲಭಂ ಟೇಕಾಕೃತ್ಪಾದರೆ ಇದನ್ನೆಲ್ಲ ಸೇರಿಸಿ ಮನೆ ಕಡೆಯಲ್ಲಾಡ್ತಾರೆ ವಿಷ್ಣು ತತ್ವ ಟೀಕಾದ ಆದಿ ಭಾಗದಲ್ಲಿ ಹಾಗೆ ಲೋಕತ್ರೀಯೇ ಅಪ್ರತಿಮ ಪ್ರಭಾವ ನಿನಗೆ ಸಮಾನವಾದ ಪ್ರಭಾವ ಇನ್ನೊಬ್ಬರಿಗೆಲ್ಲ ಅಷ್ಟು ಪ್ರಭುತ್ವದ ಶಕ್ತಿ ನಿನಗೆ ಜಗತ್ತರ ಕ್ಷಣ ಕ್ಷಣದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದ ಎಲ್ಲ ರೀತಿಯಿಂದ ಇದರ ಮೇಲೆ ಬೇರೆ ಕಡೆಯಲ್ಲಿ ಹೇಳಿದ್ದಾನೆ ಪರಮ ಪರಂಭೂ ಪ್ರಮುಖಾಮಿ ಜ್ಞಾನ ಜ್ಞಾನ ಉತ್ತಮ ಒಳ್ಳೆ ಜ್ಞಾನ ಸಿದ್ಧರು ಸಿದ್ಧಿಯನ್ನು ಪಡೆಯುವಂತಹ ಜ್ಞಾನಿಗಳಿಗೂ ಜ್ಞಾನ ಉನ್ನತ ತಿಳುವಳಿಕೆಯನ್ನು ಕೊಡ್ತೀನಿ ಅರ್ಜುನ ಪಡಕು ಮಮಯೋ ನಿರ್ಮ ಬ್ರಹ್ಮ ತಸ್ಮಿನ್ ಗರ್ಭ ದದಾ ಇಡಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ನಾನೇ ನಾನು ವೀರ್ಯಪ್ರದಾತ ಬೀಜಪ್ರದ ಅದನ್ನು ಸ್ವೀಕಾರ ಮಾಡತಕ್ಕಂಥವಳು ರಮಾದೇವಿ ನಮ್ಮಿಬ್ಬರಿಂದರೆ ನಿತ್ಯಮಕ್ತರಿಂದರೆ ಇಡೀ ಜಗತ್ತು ನಡೀತಾ ಇದೆ ಈ ತಿಳುವಳಿಕೆ ಕೊಟ್ಟಿದ್ದಾರೆ ಇದನ್ನೆಲ್ಲ ತಿಳಿದಿದ್ದರಿಂದಲೇ ಜ್ಞಾನಿಗೂ ಪರಾಂ ಉತ್ಕೃಷ್ಟ ಸಿದ್ಧಿಯನ್ನು ಪಡೆದಿದ್ದಾರೆ ನಿಶ್ಚಯವನ್ನು ಇದರ ಮೇಲೆ ಇದು ಶಂಕರಾಚಾರ್ಯ ಒಪ್ಪಿಕೊಂಡಿದ್ದಾರೆ गीते महाभारत सारा भारत सकलशास्त्रगढ़ सारा गीते सारा इन नारा पुषो लोकेरश्चाक्षर एवरस्सर्वाणी भूता कूटस्थर उच्य से उत्तपुषस्व्य पीतुदारह यो लोकमाश्य विबध्ये ईश्वर यस्मा क्षरमती तो अक्षरादुषोत्तम अथस्म लोके वेदे चर्ति पुषोत्तम योगना पुरुषोत्तम ससर्व सर्वे भारत ಇದಂ ಜ್ಞಾನ ಉಪಾಶ್ರಿತ್ಯ ಅದೇ ತರಹದ್ದೇ ಇಲ್ಲೂ ಬಂದಿರೋದು ಇತಿಗುಖ್ಯತಾಸ್ತ್ರ ಮುಕ್ತ ಮಯ ನಗ ಎ ಬುದ್ಧ ಬುದ್ಧಿಮಾನ ಬೇರೆ ಕಡೆಯಲ್ಲಿ ಬಂದಿರೋದು ಇದು ಜ್ಞಾನ ಉಪಾಶ್ರಿತ್ಯ ಮಧನ್ಯ್ಯಮತ ಸರ್ಗೇ ನೋಪಜಾನ್ ಪ್ರಲಯೇ ನ ಒಟ್ಟಾರೆ ಸಾರಾಂಶ ಏನಿದಂತೆಲ್ಲ ಇರೋದೇ ಎರಡು ಭೂತಗಳು ಅದರಲ್ಲಿ ನಾನು ಪರಮಾತ್ಮ ಧೈರ್ಯ ಅಂದರೆ ಜೀವಾತ್ಮರು ಅದರಲ್ಲಿ ಇದು ಕ್ರಮ ಇನ್ನೊಂದು ಕ್ರಮದಲ್ಲಿ ಕ್ಷರ ಅಕ್ಷರ ಅಂತ ಇಬ್ಬರು ಪುರುಷರಿದ್ದಾರೆ ಕ್ಷರ ಪುರುಷರು ಅಂತಂದರೆ ಎಲ್ಲ ಬ್ರಹ್ಮಾದಿ ಎಲ್ಲ ಚೇತನರು ಅವರ ಶರೀರ ಬಿದ್ದು ಹೋಗುತ್ತಾ ಇದ್ರಿಂದ ಎಲ್ಲ ಕ್ಷರ ಅಂತ ಕರೀತಾರೆ ಶರೀರ ಬರೋದು ಬೀಳೋದು ಇಲ್ಲ ನಿತ್ಯ ಮುಕ್ತಳಾದ ರಮಾದೇವಿ ಅದಕ್ಕಾಗ ಅಕ್ಷರ ಪುರುಷರು ಇವರಿಬ್ಬರನ್ನು ಮೀರಿ ನಿಂತಿದ್ದೇನಲ್ಲ ನಾನು ಅದಕ್ಕೆ ಪುರುಷೋತ್ತಮ ಅನ್ನೋದು ಎಷ್ಟಾರ್ಥ ಇದು ಪುರುಷೋತ್ತಮ ಅಂತಂದ್ರೆ ಪುರುಷೋತ್ತಮ ಅಂದರೆ ಬೇರೆ ಅಂದರೆ ಸರ್ವೋತ್ತಮ ಅಂದರೆ ತಾನೇ ಹೇಳಿದ್ದಾನೆ ಅದನ್ನೇ ಉತ್ತಮರುಷಸ್ತನ್ಯ ಪರಮಾತ್ಮ ಇತ್ಯದಾರ್ಥ ಅನ್ಯಹ ಉತ್ತಮ ಪುರುಷ ಅಂದರೆ ಪುರುಷೋತ್ತಮ ಇವರೆಲ್ಲರಿಂದ ವಿಭಿನ್ನರಾಗಿದ್ದಾರೆ ಪರಮಾತ್ಮ ಜೀವ ಬ್ರಹ್ಮ ಹೀಗೆ ಐಕ್ಯ ಇಲ್ಲ ಅಥವಾ ಇದೆಲ್ಲ ಶಾಸ್ತ್ರಾರ್ಥ ಸಾರ ಎಂತಕೊಂಡಿದ್ದಾರೆ ಶಂಕರಾಚಾರ್ಯ ಇದು ಗೌಪ್ಯವಾದ ವಿಚಾರ ಯಾರಿದ ಸರಿಯಾಗಿ ತಿಳಿತಾರೆ ಅವನ ಕೃತಕೃತ್ಯ ಮಾಡಿದ ತಿಳಿಬೇಕಾದದ್ದೆಲ್ಲ ತಿಳಿದ ಅವನಿಗೆ ಇದನ್ನು ತಿಳುಕೊಂಡ್ರೆ ಎಲ್ಲ ಬಂದು ಹೋಯ್ತು यह गीत परमात्मा इन मेले गोभूत सर्गो लोके दैवासुरी वच दैव प्रोक्त आसुरम पार्थमेश्वर स्वरूपदे दैवता दैतरारे अंदर सत्कुरु राजचवे जीवत्र्यवेदी गीत स्वामी यार आचार है दैव वाले आसुरा क ಹಿಂಗಂಗಿರ್ತಾರೆ ಅಂತ ಇರ್ತಾರೆ ಹೇಳುತ್ತಾ ಅಸತ್ಯವ ಪ್ರತಿಷ್ಠಂತೆ ಜಗದಾಹುರನೀಶ್ವರ ಜಗತ್ತು ಅಸತ್ಯ ಅಂತಾರೆ ಅದಕ್ಕೆ ಅಧಿಷ್ಠಾನ ಇಲ್ಲ ಅಂತಾರೆ ಇದೆಲ್ಲವೂ ಕೂಡ ಅನೀಶ್ವರ ಇಲ್ಲಿ ಯಾರು ಒಬ್ಬ ಈಶ್ವರ ಅಂತ ಸಮರ್ಥನಾದವನ ಇದು ಅಪರಸ್ಪರ ಸಂಭೂತಂ ಪರಸ್ಪರವಾಗಿ ಒಂದರಿಂದ ಒಂದು ಮುಂತು ಹುಟ್ಟಿ ಬಂದಿದ್ದ ಅಲ್ಲ ಶೂನ್ಯ ಇದು ಹೀಗೆ ಮಾತಾಡುವವರು ಕಿಮನ್ಯತ್ ಕಾಮಹಿತುಕ ನಮ್ಮರಮ್ಮ ಆಸೆಯಿಂದ ಹುಡುಕೊಂಡ್ಬಂದಿದ್ದ ಅಟ್ಟೆ ಆಸೆಯಿಂದ ಅಂದ್ರೆ ಏನೂ ಇಲ್ಲ ಹೀಗೆ ಹುಚ್ಚುಚ್ಚಾಪಟ್ಟೆ ಮಾತಾಡ್ತಾರೆ एता दृष्टिवष्टव्य नष्टात् अलबुद्ध तम शरीर इंद्रिये कल्क अलबुद्धि यद्वाद विचारवा उग्रकर्मर आता जगत क्षयकारको महम्मदी अहम उग्रकर्माण क्षयाय जगत अहिता लोकद क्षय के कारणीभूतरबिड़ता अयोग्यर अंथवर ऐन ईश्वरोंहम भोगी सिद्धोंहम बलवां सुखी अड्पिजनवानि ಕೊನ್ನಷ್ಟು ಸದೃಶೋಮಯ ನಾನೇ ಸಮರ್ಥ ನಾನೇ ಈಶ್ವರ ನನ್ನಿಂದಲೇ ಎಲ್ಲ ಆಗೋದು ನನಗೆ ಸಮಾಂತರಿ ಯಾರಿದ್ದಾರೆ ಹೀಗೆಲ್ಲ ಮಾತಾಡುತ್ತಾ ನನ್ನನ್ನು ತಮ್ಮಲ್ಲೂ ದ್ವೇಷ ಮಾಡಿಕೊಳ್ತಾರೆ ತಮ್ಮೊಳಗೂ ನನ್ನನ್ನು ದ್ವೇಷ ಮಾಡುತ್ತಾರೆ ಬೇರೆ ಕಡೆಯಲ್ಲೂ ದ್ವೇಷ ಮಾಡುತ್ತಾರೆ ಒಟ್ಟಾರೆ ಈ ರೀತಿ ಮಾಡೋದರಿಂದಾಗಿ ಅವರನ್ನ ತಮಸ್ಸಿನಲ್ಲೇ ಹಾಕಿ ಮತ್ತೆ ಮತ್ತೆ ತಿರುಗಿಸುತ್ತೇನೆ ಅಲ್ಲೇ ಬಿದ್ದಿರುತ್ತಾರೆ ಅಲ್ಲಿ ಇದೇ ರೀತಿಯಲ್ಲೇ ಮಾಡಿಕೊಂಡಿದ್ದರಿಂದಾಗಿ ಅವರಲ್ಲೇ ಬಿದ್ದಿರುತ್ತಾರೆ ಅಂದರೆ ಏನರ್ಥ ಅವರು ಮತ್ತೆ ಈ ಕಡೆ ಗೆದ್ದು ಬರೋಲ್ಲ ಆದರೆ ಸಾತ್ವಿಕರು ತಾಮಸರು ಇದ್ದೇ ಇದ್ದಾರೆ ಇವೆಲ್ಲ ಮೂರು ತರಹದ ವಿಭಾಗ ಸಹಜವಾಗಿಯೇ ಇದೆ ಜೀವರಲ್ಲಿ ಇವರನ್ನೆಲ್ಲ ನಿಯಂತ್ರಣ ಮಾಡಲು ನಾನೇ ಮುಕ್ತಾಮಕ್ತ ನಿಯಾಮಕ ಅಂತ ಹೊಂದರ್ಥ ಆದರೆ ತ್ರಿವಿಧಿ ಜೀವರಾಶಿಗಳು ನಿಯಾಮಕ ಜಗದೇಕ ವಂದ್ಯಂ ಎಂದು ತೋರಿಸಿಕೊಡ್ತಾ ಇದ್ದಾರೆ ವ್ಯಾಖ್ಯಾನ ಆಸುಯ ಯೋನಿಯನ್ನ ಹೊಂದಿ ಜನ್ಮ ಜನ್ಮದಲ್ಲೂ ನನಗೆ ದೂರ ಆಗಿ ಕಡೆಗೆ ಯಾಂತ್ಯಧಮಾಂಗತಿ ಅಧಮವಾದ ಗತಿಯನ್ನು ಹೊಂದಿದ್ದಾರೆ ಮತ್ತು ಕೆಳ ಮೇಲೆ ಎದ್ದು ಬರೋಲ್ಲ ಸರ್ವಭೂತು ಏನೇಕಂ ಭಾವಂ ಅವ್ಯಯ ಮೀಕ್ಷತೆ ಅವಿಭಕ್ತಂ ವಿಭಕ್ತೇಶು ತಜ್ಞಾನತ್ವಿಕ ಸಕಲ ಪದಾರ್ಥಗಳಲ್ಲೂ ಕೂಡ ಪದಾರ್ಥ ವಿಭಿನ್ನವಾದರೂ ನಾನು ಒಬ್ಬನೇ ಇದ್ದೇನೆ ಏಕ ಪ್ರಕಾರ ಇದ್ದೇನೆ ಅಂತ ತಿಳಿತಾರಲ್ಲ ಅದು ಸರಿಯಾದ ತಿಳುವಳಿಕೆ ಅಂದರೆ ಏನರ್ಥ ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ ಒಗಟುತ್ತೆ ಸರಿಯಾಗಿ ಹೇಳೋದ್ರೆ ಇರುವೆಯಲ್ಲಿ ದೇವರು ಚಿಕ್ಕದಾಗಿದ್ದಾನೆ ನಾಯಿಯಲ್ಲಿ ಮೈಲಿಗೆಯಾಗಿದ್ದಾನೆ ಆನೆಯಲ್ಲಿ ದೊಡ್ಡದಾಗಿದ್ದಾನೆ ಆ ಕಳಲ್ಲಿ ಮಡಿಮಡಿಯಾಗಿದ್ದಾನೆ ಎಲ್ಲು ಶುನಿ ಹಸ್ತಿ ಶ್ವಭಾಕೇಚು ಪಂಡಿತಾ ಸವದರ್ಶನ ಸರ್ವತ್ರ ನಾನು ಏಕಪ್ರಕಾರ ಇದ್ದೇನೆ ಯಾರು ತಲಿತಾರಲ್ಲ ನನಗೆ ವ್ಯತ್ಯಾಸ ನೇಹರಸ್ತಿ ಕಿಂಚನ ರೂಪಗಳಲ್ಲಿ ಕ್ರಿಯಾ ಗುಣಗಳಲ್ಲಿ ಭೇದ ಇಲ್ಲ ಯಾವ ರೀತಿಯಲ್ಲೂ ನನಗೆ ವ್ಯತ್ಯಾಸ ಇದೆ ಏಕ ಹೀಗೆ ಚಿಂತನೆ ಮಾಡುವುದು ಜ್ಞಾನಿಗಳು ಎಲ್ಲದಕ್ಕಿಂತ ಬಹಳ ಗೊಪ್ಪೆ ವಿಚಾರ ಹೇಳ್ತೇನೆ ಯಾಕೆ ಹೇಳ್ತೇನೆ ಗೊತ್ತೇನೆ ನೀನು ಭಕ್ತ ಆದ್ದರಿಂದ ಇಷ್ಟೋಸಿಮೆ ಸಖಾ ತಥೋವಕ್ಷಿತೆ ಹಿತ ಇದನ್ನೇನು ತೋರಿಸ್ಬಿಟ್ಟಿದ್ದರಿಂದಾಗಿ ನನಗೆ ಬಹಳ ಇಷ್ಟ ಇದ್ದೀಯಾ ನಾನು ಭಕ್ತ ಇದೆಯಾ ಅದಕ್ಕೆ ಹೇಳ್ತೇನೆ ಅದಕ್ಕೆ ನಾನು ವಿಶ್ವರೂಪ ತೋರಿಸ್ತೀನಿ ನಿನಗೆ ಅಂದರೆ ಅರ್ಥ ಜಗದೇಕವಂದ್ಯಂ ಆಮೇಲೆ ಸ್ವರಗುರು ಜಗದೇಕನಾಥಂ ಭಕ್ತಪ್ರಿ ಭಕ್ತಪ್ರಿಯಂ ಅನ್ನು ತೋರಿಸ್ತಾರೆ ಭಕ್ತಿಯಿಂದಲೇ ನಾ ಸಂತುಷ್ಟನಾಗುವನು ಅನ್ನೋದನ್ನು ಗೀತೆಯಲ್ಲೇ ಭಗವಂತ ಆಡಿದ ಮಾತಿನಿಂದ ತೋರಿಸಿಕೊಟ್ಟು ಮನ್ಮನಾಭವ ಮದ್ಭಕ್ತೋ ಮದ್ಯಮಸ್ಕುರು ನನ್ನ ಆರಾಧನೆ ಮಾಡು ನನ್ನ ಭಕ್ತನಾಗಲು ನನ್ನನ್ನೇ ಎಲ್ಲ ಕಡೆಯಲ್ಲೂ ಕೂಡ ಕಾಣು ಆಗ ನನ್ನನ್ನೇ ಪಡಿತೀಯಾ ಯಾಕೆ ಪ್ರತಿಜಾನೆ ಪ್ರಯೋಸವೇ ಪ್ರತಿಜ್ಞೆ ಮಾಡ್ತೇನೆ ನೀ ನನಗೆ ಪ್ರಿಯನಾಗಿದ್ದೀಯ ಭಗವಂತನಿಗೆ ಪ್ರಿಯರಾದರೆ ಉದ್ಧಾರ ಇಲ್ಲಾಂದರಿಲ್ಲ ಅವನು ಭಕ್ತರಾದರೆ ಭಕ್ತೈವ ತುಷ್ಟಿಮಭ್ಯಯತಿ ಅದನ್ನು ಇಲ್ಲಿ ತೋರಿಸಿಕೊಟ್ಟ ಪಂಚರಾತ್ರ ಕೃತ್ನಸ ಭಕ್ತ ನಾರಾಯಣಸ್ವಯಂ ಸರ್ವೇ ಶ್ವೇತು ರಾಜೇಂದ್ರ ಜ್ಞಾನೇಶ್ವೇತದ್ವಿಶಿಷ್ಯತೆ ಜ್ಞಾನೇಶ್ವೇತೇಶು ರಾಜೇಂದ್ರ ಸಾಂಘಪಾಚಮತಾದಿಶು ಯಥಾಯೋಗ ಇಷ್ಟ ನಾರಾಯಣ ಸ್ವಯಂ ಸಕಲ ಲೋಕ ನಮಸ್ಕೃತ ಅಂತನ್ನೋದನ್ನ ಭಕ್ತ ಪ್ರಿಯ ಅನ್ನೋದನ್ನು ಸೇರಿಸಿ ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಅಂತಾರೆ ಭಗವಂತನನ್ನು ಹೇಳುವ ಪ್ರಮಾಣ ಅಂತಂದ್ರೆ ಪಂಚರಾತ್ರಾಧ್ಯಮನೆ ಅದಕ್ಕನುಸಾರವಾದ್ದರಿಂದಾಗಿ ಭಾರತವು ಅತ್ಯಂತ ಪ್ರಮಾಣ ಅನ್ನೋದು ಗೊತ್ತಾಗುತ್ತೆ ಅದು ಯಾರ್ಯಾರಿಗೂ ಕೊಡಲ್ಲ ಪರಮಾತ್ಮ ತನ್ನ ಭಕ್ತರಿಗೆ ಮಾತ್ರ ತನ್ನ ಪ್ರಿಯರಿಗೆ ಮಾತ್ರ ಅದನ್ನು ತಿಳಿಸಿಕೊಡ್ತಾರೆ ಪಂಚರಾತ್ರವಿಧೋ ಮುಖ್ಯಾಹ ಯಥಾಕ್ರಮ ಫಲಾನರ್ಭ ಏಕಾಂತ ಭಾವೋಪಗತಾ ವಾಸುದೇವನು ಪುಷ್ಯಂತಿದೆ ಪಂಚರಾತ್ರ ಆಗಮವನ್ನು ಯಾರು ತಿಳಿತಾರಲ್ಲ ಅದರಂತೆ ಯಾರು ಅನುಷ್ಠಾನ ಮಾಡುತ್ತಾರೆ ಅದೇನೇ ನಮ್ಮಲ್ಲಿ ಬಂದಿದ್ದು ಆಚಾರ ತೋರಿಸಿಕೊಟ್ಟಿತ್ತು ತತ್ರ ಸಂಗ್ರಹ ಇವೆಲ್ಲ ಬಂದದ್ದು ಅಲ್ಲಿದ್ದರೆ ನಾವು ಮಾಡೋ ಪ್ರತಿ ಪೂಜಾ ಅದು ಪಂಚರಾತ್ರ ಆಗಮಕ್ಕೆ ಹೊಂದಾಣಿಕೆ ಆಗಿತ್ತು ಮೊನ್ನೆ ಎಲ್ಲ ಕೇಳಿದರೂ ಇಲ್ಲ ಅದನ್ನು ಋಷಿಪಂಚಮಿಯ ವ್ರತ ಅದೆಲ್ಲ ಬಂದದ್ದೇ ಅಲ್ಲೇ ಅದು ಪಂಚರಾತ್ರ ಆಗಮದಲ್ಲಿ ಬಂದದ್ದೇ ಅದು ಅಂದರೆ ನಮ್ಮ ಹೆಚ್ಚು ನಮ್ಮ ದೊಡ್ಡವರು ನಾವೇನು ನಾವೇನು ಗಳಿಸಬೇಕಾಗಿಲ್ಲ ನಮಗೆಲ್ಲ ತಿದ್ದಿಕೊಟ್ಟು ಬಿಟ್ಟಿದ್ದಾರೆ ಸುಮ್ಮನೆ ಅವ್ರು ಹೇಳಿದ್ದೆಲ್ಲ ಆ ಹೊತ್ತ ಮಾಡಿಕೊಂಡು ಹೋಗ್ತಾಯಿದ್ರೆ ಸಾಕು ಸೀದಾ ದೇವರ ಹತ್ರ ಹೊರಟೋಗ್ತೀವಿ ಇಷ್ಟು ಸುಲಭ ಆಗುತ್ತೆ ಅಂತಲೇ ದೇವರ ಮಠಮಠ ಕಲಹ ಹಾಕಿಟ್ಟುಬಿಟ್ಟ ಅವ್ರ ಇವರು ಇವ್ರನ್ನವರು ಬೈಕೊಂಡು ಸಾಯಿ ಅದು ಒಂದಿರಲಿಲ್ಲ ಅಂದರೆ ನೋಡಿ ಬೇರೆ ಇಲ್ಲೇ ಇಲ್ಲ ಗದ್ದಲವೇ ಇಲ್ಲ ಸೀದಾ ದೇವರ ಹೋಗೋದೆ ಅದು ಆಗಬಾರ್ದಲ್ಲ ಅವರು ಇವರು ಇವರ ನವರು ದೊಡ್ಡ ದೊಡ್ಡ ಜ್ಞಾನಿಗಳನ್ನೆಲ್ಲ ದ್ವೇಷ ಮಾಡಿ ಅದನ್ನು ನಾವು ನಾವು ಮೂಲಮಠ ಅಮೂಲಮಠ ಆದರೆ ದೇವರು ಉದ್ದಾರ ಅಲಿ ದೈತ್ಯ ಬಾಲಕರನ್ನು ಹೋಗಿ ಅಲ್ಲಿ ಹೋಗಿ ಉದ್ಧಾರ ಮಾಡಿದ್ದಾನೆ ಜಲಿತರಿಯಾದಿ ಪಕ್ಷಿಗಳನ್ನು ವಾನರರನ್ನು ಅವ್ನವ್ರು ಉದ್ದಾರ ಮಾಡಿದ ಮೇಲೆ ನಾವು ಮೂಲಮಠದಲ್ಲಿ ಮಾ ಮಾತ್ರ ಉದ್ದಾರ ಅಂತಾನೆ ದೊಡ್ಡ ದೊಡ್ಡ ವಂಶದಲ್ಲಿ ಬಂದು ಅವರನ್ನ ಪರಮಾತ್ಮ ಎಲ್ಲೂ ಲೆಕ್ಕಕ್ಕಿಲ್ಲದೆ ಇದ್ದವ್ರನ್ನೆಲ್ಲ ಮನೆ ಬಾಗಿಲು ಹೋಗಿ ಇದರಲ್ಲಿ ಮನೆಗೆ ಹೋಗೋ ಹಾಲು ಹೊಣ್ಣುತ್ತಾನೆ ಧೃತರಾತ್ರ ಆತಿಥ್ಯ ಮಾಡ್ತೇನೆ ಹದ್ನಾರು ಬಂಗಾರ ಅಂದರೆ ತೊಗೊಂಡೇನು ಮಾಡ್ಬೇಕು ಅದುಕೊಂಡು ಹೋಗುವಂತೇವ್ರು ಒಂದು ಮಧ್ಯಾಹ್ನ ಹೋಗ್ನಲ್ಲ ಅವನು ಏನು ಕೊಡ್ತಾನೆ ಗಜೇಂದ್ರ ನಿಷ್ಕಲ್ಲಮೇಶ ಭಕ್ತಿ ಮಠ ಮಠ ಅಂತ ಬುಡ್ಕೊಂಡ್ರೆ ಎಷ್ಟು ದೊಡ್ಡ ದ್ರೋಹ ಮಾಡ್ತಾ ಇದ್ದಾರೆ ಪೀಠಾಧಿಪತಿಗಳನ್ನ ನಿಂತು ಮಾಡಿಸ್ತಾ ಇರೋ ಕೆಲಸ ಇದು ಅವ್ರು ಹೇಳಬೇಕಿದ್ದನ್ನು ಇವಲ್ಲಿ ಇಲ್ಲಿಲ್ಲ ಅವರು ದುಡ್ಡು ನಿಂತು ಹೋಗುತ್ತೆ ಇವೆಲ್ಲ ಮಾಡೋದರಿಂದ ಏನು ನಡೆಸ್ತಾ ಇದ್ದಾರೆ ಅಂದರೆ ನಿಮ್ಮೆಲ್ಲ ನಮ್ಮ ಮೂಲ ಮಠ ನೀವು ದುಡ್ಡೆಲ್ಲ ನಮ್ಮ ಮಠಕ್ಕೆ ತಂದು ಕೊಡಿ ಆ ದುರುದ್ದೇಶ ಇಷ್ಟೇ ಬಹಳ ನಿಷ್ಠೂರ ಮಾತು ಬಹಳ ಸತ್ಯಾಂಶ ಇದೆ ಎಲ್ಲ ನಮಗೆ ತಂದುಕೊಡಿ ಆ ಸ್ವಾರ್ಥಕ್ಕೋಸ್ಕರವಾಗಿ ಸಾಮಾನ್ಯ ಸಾತ್ವಿಕ ಜನರನ್ನು ಬಲಿ ಇದ್ದಾರೆ ತಿಳಿದಿರಬೇಕು ಆ ಭೋಜಿಗೆ ನಾವು ಹೋಗಲೇಬಾರದು ಅದರಿಂದಾಗಿ ಇದನ್ನೆಲ್ಲ ತೋರಿಸಿಕೊಡ್ತಾ ಇರಲಿ ಭಗವ ಪುರುಷ ಪ್ರಪನ್ ಮುತು कक्षत्रत्रपुरुषश्रेष्ठ तम भवान्न बर्हसी इंत पंचरागम महत्व आ पंचरागम केतर बहुत जनजीवन वह केदा अदर को नई तछते पुरुषमे एक गुरुकुल्व जनमे वब्बैल्प जीवा अनेक जीवन यदिव्यास हेल्त बहूनाम पुरुषाण ही हि यथका योगच्य है ಅನೇಕ ಮಕ್ಕಳನ್ನು ಹಡ್ದೋಳು ಒಬ್ಬಳೆ ತಾಯಿ ಆಗಿರಬಹುದಾದ್ದರಿಂದ ಹಾಗೆಯೇ ಎಲ್ಲರಿಗೂ ಕಾರಣೀಭೂತವಾದ ವಸ್ತು ಒಬ್ಬ ಅನ್ನೋ ದೃಷ್ಟಿಯಿಂದಾಗಿ ಇಡೀ ಪ್ರಪಂಚ ಬ್ರಹ್ಮೈವೇದ್ ಸರ್ವಂ ಹೀಗಂತಾರ ಅಟ್ಟೆ ಎಲ್ಲ ಜಗತ್ತು ಬ್ರಹ್ಮನೇ ಅಂತಂದರೆ ಇವರೆಲ್ಲ ಅವರ ತಾಯಿನೇ ಮಕ್ಕಳೆಲ್ಲ ಇದ್ದಾವಲ್ಲ ಎಲ್ಲ ತಾಯಿನೇ ಓದ್ಬಿಟ್ಟಿದ್ದಾವೆ ಆ ಅರ್ಥದಲ್ಲಿ ಎಲ್ಲ ತಾಯಿನೇ ಅಂತಂತಾರೆ ಅಂದ ತಾಯಿ ಬಿಟ್ಟು ಮಕ್ಕಳು ಇಲ್ಲ ಅಂತ ಅರ್ಥನ ಏನರ್ಥ ಎಲ್ಲ ಹೋಲಿಕೆ ಅವ್ರು ತರನೇ ಇದೆ ಅನ್ನೋ ಅರ್ಥದಲ್ಲಿ ಹಾಗೆ ಎಲ್ಲ ಕಡೆಯಲ್ಲೂ ಭಗವಂತ ವ್ಯಾಪ್ತ ಇದ್ದಾನೆ ಅನ್ನೋದಕ್ಕೆ ಬ್ರಹ್ಮಿ ಬೇರೆ ತಪ್ತಿರು ಕೊಡ್ಬಿಟ್ರು ಬ್ರಹ್ಮನೇ ಇನ್ಯಾವುದೂ ಪ್ರಪಂಚವಿಲ್ಲ ಅವನ ನಿಮಿತ್ತನೂ ಹೋಗುವ ಉಪಾದ ಏನೇನೇನೇನು ಹೊರಟಿಟ್ಟು ಈ ರೀತಿಯಲ್ಲಿ ಹೊರಟಿದೆ ತಥಾತು ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಆಹ ಬ್ರಹ್ಮಹಿತಮೇವ ಅರ್ಥಂ ಇದೇ ವಿಚಾರವನ್ನೇ ಮಹಾದೇವರು ಪ್ರಶ್ನೆಮಯ ಮಾಡಿದಾಗ ಮಹಾದೇವಾಯ ಪೃಚ್ಛತೆ ಮಹಾದೇವರು ಅಂದರೆ ಅವರ ಪ್ರಶ್ನೆ ಮಾಡಿದಾಗ ಚತುರ್ಖ ಬ್ರಹ್ಮದೇವರು ಇದನ್ನೇ ಹೇಳಿದ್ದಾರೆ ತಸತ್ವ ಸಚೈಕ ಪುರುಷೋ ವಿರಾಟ್ ಅವನೊಬ್ಬರೇ ಪುರುಷ ಅಪ್ಪ ಅಹಂ ಬ್ರಹ್ಮ ಚಾಂದೀಜ ಪ್ರಜಾನಾಂ ತಸ್ಮಜ್ಜಾತಃ ತ್ವಚ ಮತ್ತ ಪ್ರಸೂತಃ ನಾನು ಬ್ರಹ್ಮ ಭಗವಂತನಿಂದ ಬಂದವನು ನನ್ನಿಂದನೀ ಹುಟ್ಟಿ ಬಂದವನು ಮತ್ತೋ ಜಗತ್ ನನ್ನಿಂದಲೇ ಜಗತ್ತು ಸ್ಥಾವರ ಜಂಗಮ ಎಲ್ಲ ಸರ್ವೇ ವೇದ ಸರಹಸ್ಯಚ್ಚಪುತ್ರ ಇವೆಲ್ಲವೂ ಅವರಿಂದ ಬಂದದ್ದು ಇವೆಲ್ಲವನ್ನೂ ಪಡೆದವನು ಭಗವಂತ ಅದರಿಂದ ನಮ್ಮೆಲ್ಲರಿಂದ ನಮಸ್ಕಾರಕ್ಕೆ ಯೋಗ್ಯ ಆಗಿದೆ ಇದು ಭಾರತದಲ್ಲೇ ಬಂದಿದೆ ಈ ಮಾತು ಅದರಂತೆ ಭೀಮಸೇನದೇವರು ಧರ್ಮರಾಜರಿಗೆ ಆಡಿದ ಮಾತು ಬ್ರಹ್ಮೇಶಾನಾದಿ ಬಿರ್ದೇವ ಸಮೇತೈರ್ ಯದ್ಗುಣಾಂಶಕಃ ನಾವಸಾಯಿ ತುಂಚಕ್ಯಚಕ್ಷಾಣಿಶ್ಚ ಸರ್ವದಾ ಸರ್ವದಾ ನಿಂತು ಭಗವಂತನನ್ನು ವರ್ಣನೆ ಮಾಡ್ತಾ ಇದ್ದೂ ಕೂಡ ಬ್ರಹ್ಮಾದಿ ಸಕಲ ದೇವತರು ಹಗಲು ರಾತ್ರಿ ತಮ್ಮ ಆವಿರಮಾನೆ ಇಡೀ ಅವನನ್ನು ವ್ಯಾಖ್ಯಾನ ಮಾಡಿದರು ಒಂದು ಗುಣದ ಅಂಶವನ್ನು ಪೂರ್ಣ ಹೇಳಿ ಮುಗಿಸಬೇಕಾಗಲಿದೆ ಗುಣಪೂರ್ಣ ಇದ್ದಾನೆ ಸ್ವಾಮಿ ಎಂದು ಭೀಮಸೇನ ದೇವರು ಧರ್ಮರಾಜರಿಗೆ ಹೇಳ್ತಾನೆ ಸೈವ ಭಗವಾನ್ ಕೃಷ್ಣ ನೈವಕೇವ ಅಂಥ ವ್ಯಕ್ತಿ ಇವಾಗ ಕೃಷ್ಣನಾಗಿ ಬಂದಿದ್ದಾನೆ ಅವನ ಕೇವಲ ಮನುಷ್ಯ ಅಂತ ತೆಳಿದು ಅಣ್ಣ ಹಾಗೆ ತಿಳ್ಕೊಂಡು ಅವನಿಗೆ ಹೆದರ್ಕೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಮನೆ ಕಟ್ಕೊಂಡು ಕೂತಿದ್ದಾನೆ ಆ ಜಲಾಸಂಧನಿಗೆ ಹೆದರಿ ಅಂಥದ್ದು ಅವನೇನು ಜಲಾಸಂಧನ ಸ್ಮಾರ ಮಾಡಲಿಕ್ಕಾಗುತ್ತೆ ಹೀಗೆಲ್ಲ ತಪ್ಪು ತಿಳಿಬೇಡ ಅವನ ಅನುಗ್ರಹ ಲೇಷ್ ಇದ್ದರೆ ನಾನು ಹೋಗಿ ಕಡಿದು ಬರ್ತೇನೆ ಅವರನ್ನ ಹೋಗಿ ಜಲಾಸಂಧನ ಸಿಗದು ಬರ್ತಾರೆ ಸಂಧಾ ಮಾತುಗಳನ್ನು ಆಡಿದ್ದಾರೆ ಎಸ್ ಎ ಪ್ರಸಾದ ಜೋ ಬ್ರಹ್ಮ ರುದ್ರಶಕ್ರ ಸಂಭವ ಯಾವ ಪರಮಾತ್ಮ ಪ್ರಸನ್ನನಾದಾಗ ಬ್ರಹ್ಮದೇವರು ಹುಟ್ಟು ಬಂದರು ಯಾವಾತ ಕೃದ್ಧನಾಗಿದಾಗ ಮರುದ್ರದೇವರು ಹುಟ್ಟು ಬಂದರು ಅವನ್ನೆಲ್ಲ ಪಡೆದವನು ಅಂತಂದ ಮೇಲೆ ಭಗವಂತನೇ ಸಮಾಧಿರಿದ್ದಾರ ಸಮರ್ಥನೆ ಮಾಡಿದ್ದಾರೆ ಅದರಂತೆಯೇ ಕೃಷ್ಣ ಪರಮಾತ್ಮರೇ ಕುಂತೀಸುತ ಜೇಷ್ಠ ಅಂದರೆ ಧರ್ಮರಾಜರಿಗೆ ಹೇಳಿದ ಮಾತು ಎಲ್ಲ ರುದ್ರದೇವರನ್ನ ಹಿಡಿತಾರೆ ರುದ್ರದೇವರು ಬ್ರಹ್ಮದೇವರನ್ನ ಬ್ರಹ್ಮದೇವರು ನನ್ನನ್ನು ಹಿಡಿತಾರೆ ನಾನು ಯಾರನ್ನು ಹಿಡಿದಿಲ್ಲಪ್ಪ ಧರ್ಮರಾಜ ಮೆರುಗಿದರೆ ಎಚ್ಚರ ಇರಲಿ ಅಂತ ಹೇಳ್ತಾರೆ ಎಲ್ಲ ಜ್ಯೋತಿ ಎಲ್ಲಾ ಬೆಳಕುಗಳು ಕೂಡ ದಿವಾಕರನ ಸೂರ್ಯನನ್ನು ಹಿಡದಂತೆ ಎಲ್ಲಾ ಮುಕ್ತಗಣ ನನ್ನನ್ನು ಹಿಡಿದಿದ್ದಾವೆ ಇದೊಂದಾದರೆ ಭವಿಷ್ಯತ್ ಪರ್ವ ವಚನ ಹರಿವಂಶದಲ್ಲಿ ಬಂದಂತಹ ವಚನ ವೇದವ್ಯಾಸ ದೇವರೇ ಆಡಿದ್ದಾರೆ ವಾಸುದೇವಸ್ಥ ಮಹಿಮಾ ಭಾರತೀಯ ನಿರ್ಣಯೋದಿತ ಭಾರತದಲ್ಲಿ ವಾಸುದೇವನ ಮಹಿಮೆ ಹೇಳಿರುವುದು ಬೇರೆದ್ದಲ್ಲ ಹೀಗೆ ಮಾತಾಡಿರುವ ಪ್ರಕರಣ ಇದೆ ಇದರಂತೆ ನಾವು ಬೇರೆ ಬೇರೆ ತಗೊಂಡು ಹೊರಟಾಗ ಅದನ್ನೇ ಕಾಣಬಹುದು ಭಾರತ ತದರ್ಥಾಸ್ತು ಕಥಾ ಸರ್ವಾ ಭಗವಂತನ ಚರಿತ್ರೆ ವರ್ಣನೆ ಮಾಡಲಿಕ್ಕೆ ಬೇರೆಲ್ಲ ಚರಿತ್ರೆ ಹೊರದು ಬೇರೆ ನಾಣ್ಯಾರ್ಥ ವೈಷ್ಣವಂಚ ಬೇರೆ ವೈಷ್ಣವರ ಚರಿತ್ರೆಯೆಲ್ಲ ಹೇಳಿದ್ದ್ಯಾತಕ್ಕೋಸ್ಕರ ಭಗವಂತನ ಮಹಿಮೆ ವಿಷ್ಣುವಿನ ಮಹತ್ವ ಗೊತ್ತಾಗಲಿ ಇಂಥ ವೈಷ್ಣವರ ಮಹತ್ವ ಹೇಳುವುದು ನಾವು ಮಂತ್ರಾಲಯ ಪ್ರಭುಗಳನ್ನು ಕೊಂಡಾಡಿದರೆ ಏನರ್ಥವಿರುತ್ತೆ ಓ ಭಗವದ್ ಅನುಗ್ರಹದಿಂದ ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ಅಂದರೆ ಕಿಮು ಭಗವಾನ್ ಅದ ಅರ್ಥ ಮಾಡಿಸಿದ್ದು ಅದೇ ತತ್ಪ್ರತಿ ಕುಮಿತು ಯದೃಶ್ಯೇ ನತನ್ಮ ಮನೀಷ್ ತಂ ಇದಕ್ಕೆ ವಿರುದ್ಧವಾಗಿ ನಿಮಗೆ ಭಾರತದಲ್ಲಿ ಕಂಡರೆ ಅದು ನಾನು ನಿರೂಪಣೆ ಮಾಡಿಲ್ಲ ನೀವು ತಪ್ಪು ತಿಳ್ಕೊಂಡಿದ್ದ ಅಷ್ಟೇ ವೇದವ್ಯಾಸ ದೇವರು ನೇರವಾಗಿ ಹೇಳಿದ್ದಾರೆ ಮಾತ್ರ ನಾನು ಇಲ್ಲಿ ಹೇಳಿಕ್ಕೆ ಭಗವಂತನ ಮಹಿಮೆಗೋಸ್ಕರವಾಗಿ ಭಾಗವತರ ಮಹಿಮೆ ಹೇಳಿದ್ದೇನೆ ಇಲ್ಲಿ ಬೇರೆ ಇನ್ಯಾವುದೂ ಹೇಳಲಿಲ್ಲ ನಿಮಗೆ ಹಾಗೆ ಹೇಳಿದೆ ಅಂತ ಅನಿಸಿದ್ರೆ ಅದು ನಿಮ್ಗೆ ನಿಮ್ಮ ತಪ್ಪು ನನಗದು ಅಭಿಪ್ರಾಯತ ಅಲ್ಲ ನನಗೆ ಸಮ್ಮತ ಅಲ್ಲ ವೇದವ್ಯಾಸ ದೇವರೇ ಅದನ್ನು ಕಿತ್ತು ಬಿಸಾಡಿದ್ದಾರೆ ಭಾಷೆಗಳು ಮೂರಿದ್ದಾರೆ ಯಾಕೆ ಮತ್ತು ಬೇರೆ ಬೇರೆ ಥರ ಅನಿಸುತ್ತಲ್ಲ ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಳೋಕ್ ಬಂದಿಲ್ಲ ನೀವು ಭಾಷೆ ಅರ್ಥ ಆಗ್ತಾ ಇಲ್ಲ ಆ ರೀತಿ ಆಗಿದೆ ಆ ಏನು ಬುದ್ಧಿವಂತನಪ್ಪ ಮಾತಾಡ್ತಾರೆ ಈಗ ನಮಗೆ ಸ್ವರ ಗೊತ್ತು ಈಗ ಸ್ವರ ಹೇಳಿದಾಗ ಏನು ಅನಿಸುತ್ತೆ ಆಹಾ ಎಂಥ ಬುದ್ಧಿವಂತನೋ ಅಂದರೆ ಏನರ್ಥ ದಟ್ಟ ಅಂದರ್ಥ ಏನು ಬುದ್ಧಿವಂತ ಅಂಟ್ರೂ ತಿಳಿಗಾಡ್ಬೋದು ಓಡಾಡಿದರೆ ಹೇಳುವ ಸ್ವರದಲ್ಲಿ ಏನು ಇದೆ ಪ್ರತ್ಯಕ್ಷದಲ್ಲಿ ಸ್ವರ ಏಳ್ತಾ ಮಾಡ್ಬೋದು ನೀವು ಬರೀ ಶಬ್ದ ಇದ್ದಾಗದು ಗೊತ್ತಾಗಲ್ಲ ಸಾಂದರ್ಭಿಕವಾಗಿ ಅರ್ಥ ಮಾಡ್ಬೇಕಾಗತ್ತೆ ಭದ್ರಾಶ್ರಾಮಗಳವರೇ ಎಷ್ಟು ದೇವರನ್ನು ಒಂದು ರೀತಿಯಿಂದ ನಿಂದಿ ಮಾಡ್ತಾರೆ ಹಾಗಾಗಿ ಮಾತಾಡಿದ್ದಾರೆ ಮಾತನಾಡಿದ್ದಾರೆ ಕಸ್ಮತ್ ಯಾಂಚಾಕಸ್ಮ್ ಅಕಸ್ಮಾತ್ ಅಪಕೃತಿ ಪ್ರಾಜ್ಞಮೇ ಪ್ರಾಜ್ಞಮೌಲಿ ಅಂತ ಯಾರನಾ ಬೈತಾರ ಬೈಬೇಕ ಹಾ ಪ್ರಾಜ್ಞ ಮೌಲೇ ಅಂತ ಅವ್ರಲ್ಲ ವಿರಸಗಿರ ಅಂತ ಮುಂದೆ ಮಾತಿದೆ ಅಂದಮೇಲೆ ಯಾವ ರೀತಿ ತಗೋಬೇಕು ಸ್ವರ ಬದಲಾವಣೆ ಮಾಡಬೇಕಲ್ಲಿ ಪ್ರಾಜ್ಞ ಮೌಲೇ ಆಹಾ ಏನು ಪ್ರಾಜ್ಞ ಮೌಲಿಯಪ್ಪಾ ಅಂದ್ರೆ ಏನರ್ಥ ಬೈತಾ ಇರೋ ಮಾತನ್ನು ಆಗ ಸ್ವರನೇ ಬದಲಾಗುತ್ತೆ ಹಾಗೆ ಸಂದರ್ಭ ನೋಡಿಕೊಂಡು ಅರ್ಥ ಮಾಡಬೇಕಾಗ್ತದೆ ನಮ್ಗೆ ಆ ಭಾಷೆ ಗೊತ್ತಿಲ್ಲದೆ ಅರ್ಥ ಮಾಡ್ಲಿಕ್ಕೆ ಬರೋಲ್ಲ ಸ್ಥೂಲವಾಗಿ ಭಾಷೆ ಊರಿದೆ ದರ್ಶನ ಭಾಷಾ ಗುಷ್ಯ ಭಾಷಾ ನೇರವಾಗಿ ಹೇಳಿದರೆ ಸಮಾಧಿ ಭಾಷೆ ಕೆಲವು ದರ್ಶನಗಳನ್ನು ಇಟ್ಟುಕೊಂಡು ಹೇಳಿದ್ರೆ ಶೈವಾದಿ ದರ್ಶನ ಅದನ್ನೇ ಅಂತಾರೆ ಶೈವ ದರ್ಶನಿ ಶೈವೀ ಕಥೋದಿತ ಕೆಲವು ಕಥೆ ಇದೆ ಎಲ್ಲ ಹೇಳ್ತಾರೆ ಅದ್ರಲ್ಲಿ ಅದು ಆ ದರ್ಶನ ಅಂದ್ರೆ ಆ ಮತದಲ್ಲಿರೋದನ್ನು ಸುಮ್ಮನೆ ಹಿಂಗೆ ಹೇಳ್ಬಿಟ್ಟಿರ್ತಾರೆ ಗೊತ್ತಿರೋರಿಗೆ ಆ ಮತ ಅನುವಾದ ಮಾಡ್ತಾ ಇದ್ದಾರಪ್ಪ ಏನು ಅದನ್ನೇನು ತಗೊಳ್ಬೇಕಾಗಿಲ್ಲ ಹೀಗೆ ಅರ್ಥ ಆಗುತ್ತೆ ಅಥವಾ ದರ್ಶನ ಭಾಷಾ ಅಂದ್ರೆ ಇನ್ನೂ ಅರ್ಥ ಇದೆ ಏನು ಕಂಡಿತು ದರ್ಶನ ಕಾಣು ಏನು ಕಂಡಿತೋ ಹೇಳ್ಬಿಡ್ತಾರೆ ಏನು ಪರಮಾತ್ಮನಿಗೆ ರಕ್ತ ಒ ತಲೆ ಹೊಡಿತು ರಕ್ತ ಏಳು ತಾಳ ಪ್ರಮಾಣ ಹೊರಟೊಯಿತು ಮತ್ತೇನು ತೋರಿಸಿದ್ದೋ ಅದು ಬರೆದಿಟ್ಟರು ಅಟ್ಟೆ ತೋರಿಸ್ದ ಅಲ್ಲ ನಿಜ ಅಲ್ಲ ತೋರಿಸಿದ್ದೆ ಅಲ್ಲ ಅಳತಾನೆ ಅಳತಾನೆ ಅಳತಾನೆ ಸೀತೆಯನ್ನು ಕಳ್ಕೊಂಡು ತೋರಿಸ್ದ ಬರೆದಿಟ್ಟರು ಅಟ್ಟೆ ನಿಜ ಅಲ್ಲ ಅಂದರೆ ಈ ಕ್ರಮದಲ್ಲಿ ದರ್ಶನ ಭಾಷೆ ಗೌಪ್ಯ ಭಾಷೆ ಅರ್ಥವೇ ಆಗುದು ದೃಷ್ಟಾಂತ ಅಂತಂದರೆ ವಿರಾಟ ಪರ್ವದಲ್ಲೊಂದು ಬಂದಿದೆ ಅಳು ಸುಲ್ತಾದ ಪ್ರಕರಣ ಮಧ್ಯದಲ್ಲು ನಿಂತುಬಿಟ್ಟಿದ್ದಾರೆ ಈ ಕಡೆಗೆ ದ್ರೋಣಾಚಾರ್ಯ ಈ ಕಡೆ ಭೀಷ್ಮಾಚಾರ್ಯ ಆ ಕಡೆಗೆ ಅವರಿಬ್ಬರು ಸೇರಿದರೆ ನನ್ನೆಲುಬಿಟ್ಟು ಬಿಡ್ತಾರೋ ಅಂತ ಸ್ನೇಹಿತರಿಬ್ಬರು ನನ್ನೆಲು ಬಿಟ್ಬಿಡಿದ್ರೆ ಇನ್ನು ಅಪನಂಬಿಕೆ ಇದಕ್ಕೆ ಮಧ್ಯ ಬಂದಿಲ್ತಾ ಇಬ್ಬರು ಮುದುಕರ ಮಧ್ಯದಲ್ಲಿ ಎದುರುಗಡೆಯಿಂದ ಬಂದಿರೋರು ಬೃಹಂಗಳ ಯಾರು ಗೊತ್ತಾಗ್ತಾ ಇಲ್ಲ ಇವರುಗಳಿಗೆ ಒದ್ದಾಡ್ತಾ ಇದ್ದಾರೆ ದ್ರೋಣಾಚಾರ ಗೊತ್ತಾಗೋಯಿತು ಅವ್ರ ಮನಸ್ಸೇ ಇತ್ತು ನನ್ನ ಶಿಷ್ಯ ಅರ್ಜುನ ಇನ್ನು ಮುಂದೆ ಹೇಳ್ಬೋದು ಇದು ಅಯೋಗ್ಯ ಅವ್ರಿಗೆ ಆಗುತ್ತು ಬಂದರೆ ಅಜ್ಞಾತವಾಸ್ ಹೇಳಬಾರದು ಅಂತ ಭೀಷ್ಮಾಚಾರ್ಯ ಹೇಳಬೇಕು ಇದು ಮಧ್ಯದಿಂದ ಬಿಟ್ಟಿದ್ದೆ ಇದು ಅಯೋಗ್ಯ ಏನು ಮಾಡಬೇಕೋಸ್ಕರ ಭೀಷ್ಮಾಚಾರ್ಯ ಒಂದು ಗೌಪ್ಯ ಭಾಷೆಯಲ್ಲಿ ಹೇಳಿದರು ನದೀಜಲಂ ಕೇಶವನಾರಿಕೇತು ನಗಾಕ್ವಯೋ ನಾಮ ನಗಾರಿ ಮಕ್ಕಳು ಬುಕ್ ಔಟಾಗಿ ಹೇಳುತ್ತ ಗಂಡನ ಹೆಸರು ಹೇಳಬೇಕು ಅಂತ ಆ ಥರ ಇದೊಂದು ಗೌಪ್ಯ ಭಾಷೆ ಮಾತಾಡಿದ್ವಿ ಹೇಗೆ ಹೇಳಿದ್ದು ನದೀಜಲಂ ಇದು ಕುತ್ಕೊಂಡಿದ್ದೀವಿ ಇನ್ನೂ ಬಿಡಲ್ಲ ಕೇಳಿಸ್ಕೊಂಡ ಕೇಳಿಸಿಕೊಂಡು ಏನು ನದಿ ಜಲನು ಯಾವ ನದಿ ಜಲ ಹೇಳೇ ಇಲ್ಲ ಕೇಶವನಾರಿ ಕೇಶವನಿಗೂ ಅನೇಕ ಜನ ಪತ್ನಿಯರಿದ್ದಾರೆ ಕೃಷ್ಣನಿಗೆ ಹದಿನಾರು ಜನ ಅಧಿಕೃತ ಅನಧಿಕೃತ ಇನ್ನೂ ಇದ್ದ ಯಾರು ಯಾರನ್ನ ಕೇತು ನಗಾಕ್ ಪಯ ಅಂದ್ರೇನು ನಗಾರ ಏನು ಅರ್ಥ ಆಗಲಿಲ್ಲ ಪಿಷ್ಪಾಚಾರ್ಯ ಅರ್ಥ ಆಯಿತು ಇವತ್ತು ಗಂಟೆ ಇವರಿಗೆ ಅರ್ಥ ಆಗಿಲ್ಲ ಬಂದ ಅವ್ರಿಗೆ ಅರ್ಥ ಆಯಿತು ಲೆಕ್ಕಾಚಾರ ಎಲ್ಲ ಹಾಗೂ ಏಯ್ ಏನು ತೊಂದರೆ ಇಲ್ಲ ಪ್ರೋಣಾಚಾರ್ಯ ಜೋರಾಗೇ ಹೇಳ್ರಿ ಹೇಗ ಬರ್ತಾ ಇರೋ ಅರ್ಜುನಾನಂದ ಶಿಷ್ಯ ಅಂತ ಹೇಳಿದ್ರು ಈ ಏನು ಅರ್ಥ ಆಗಿರಲಿಲ್ಲ ನನಗೆ ಆಮೇಲೆ ಕಳ್ಕೊಳ್ತಾನೆ ಏನದು ಏನೋ ಮಾತಾಡ್ಕೊಂಡ್ರಿ ಮುದುಕರು ನಾನೇನೋ ಮುದುಕರು ಮುದುಕರು ಮಾತಾಡ್ತಿದ್ದೆ ಅದಕ್ಕೇನು ಅರ್ಥ ಇಲ್ಲ ಅಂದ್ರೂ ಏನೋ ಅರ್ಥ ಇದೆ ಏನೇನು ಮಾತಾಡ್ಕೊಂಡ್ರಿ ಸರಿಯಾಗಿ ಪದ ನಿಲ್ಸ್ಕೊಳ್ಳೋದು ಕಲ್ತ್ಕೊಂಡ್ರು ಅವ್ನಿಗೆ ವಾಯುಸ್ತುತಿ ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ ಏನು ಅದೃತ ವಾಯುಸ್ತುತಿ ಜಗ್ಧೇ ನಿಗದೇನ ವಿದ್ನೋ ಬಹು ಲಭ ಲವ ಕದ್ದೊಂ ಲಬಲವಲಭ ಹೊಡ್ಕೊಂಡಾಗೆ ಇರುತ್ತೆ ಅದು ನಿಲ್ಲಿಸೋದು ಅಲ್ಲಿಗೆ ಅಲ್ಲ ಅದನ್ನ ಬಹುಲ ಬಲಭಗ ಧ್ವಂಸನ ಶೋಚತ್ ಅಷ್ಟೇ ಅಕ್ಷರ ಅಕ್ಷರ ವ್ಯತ್ಯಾಸವಾಗಿಲ್ಲ ನಿಲ್ಲಿಸೋದು ಬೇರೆ ಕಡೆ ಬಹುಗು ನಿಲ್ಲಿಸ್ಬಿಟ್ರೆ ಲವಲವಕ ಅರ್ಥ ಅದು ಬಹುಲ ಮಾಡಿ ಬಹುಲ ಬಲಭಗ ಧ್ವಂಸನ ಅಷ್ಟೇ ಈಗ ಅರ್ಥ ಆಯ್ತಾ ಹಾಗೆ ಅರ್ಥ ಆಗಲಿ ಈಗ ಅರ್ಥ ಆಯ್ತು ಕೇಳ್ತಾ ಇಲ್ಲ ಏ ದಶ್ತಾಯಿ ಏನು ದಶರಾಮಶರ ಅಂದ್ರೆ ಆಚಾರ್ಯ ದಶರಾ ಅಶರ ಅಲ್ಲ ನಿಲ್ಲಿಸಿಕೊಳ್ಳೋದು ದಶ ರಾಮಶರ ಅಲ್ಲ ಅದು ದಶ ರಾಮ ಶರಃ ಪ್ರೋಕ್ತಾ ನಿಲ್ಲಿಸಿಕೊಳ್ಳೋದೇ ಎಲ್ಲ ಮಾಡಿಕೊಂಡ್ರೆ ಹಾಗೆ ಇಲ್ಲೂ ಕೂಡ ನದಿ ಜಲಂ ಅಲ್ಲ ನದೀಜ ಲಂಕೇಶವನಾರಿಕೇತು ಹೇ ನದೀಜ ನದಿ ಜನ್ಮರಾದ ಗಂಗಾಪುತ್ರ ಭೀಷ್ಮಾಚಾರ್ಯರೇ ಲಂಕೇಶ ರಾವಣ ಅವನವನ ಅಶೋಕವನ ಅದಕ್ಕೆ ಹರಿ ಶತ್ರುವಾದಂತಹವರು ಯಾರು ಅಲ್ಲ ಸೂಟು ಹೋಗಿದಾರಲ್ಲ ನಾಶ ಮಾಡಿದ್ರು ಬೆಳಗ್ಗೆ ಬೆಳಗ್ಗೆ ಹನುಮಂತ ದೇವ್ ಅವರನ್ನೇ ಕೇತು ಹು ಧ್ವಜದಲ್ಲಿ ಯಾರು ಹೊಂದಿದ್ದಾರೋ ಕಪಿಧ್ವಜನಾದಂತಹ ಅರ್ಜುನ ಅವನು ನಗಾಕ್ವಯ ನಗ ಅಂತಂದ್ರೆ ನಗಚ್ಛತಿ ಓಡಾಡದೆ ಇರೋದು ಯಾವುದು ಒಂದು ಮರ ಅರ್ಜುನ ಅರ್ಜುನ ಅಂತ ವೃಕ್ಷ ಇದೆ ಆ ವೃಕ್ಷದ ಹೆಸರಿದೆ ನಗಾಕ್ವಯ ನಗಾಯಿಸುನು ನಗ ಬೆಟ್ಟ ಅದು ಓಡಾಡೋಲ್ಲ ನಿಂತಲ್ಲೇ ನಿಂತಿರುತ್ತೆ ಹಾಗು ಮಾಡಿದ್ರು ಆ ಬೆಟ್ಟಗಳಿಗೆಲ್ಲ ಶತ್ರು ಯಾರು ವಜ್ರಾಯ ತ್ರ ಕದ್ದೇ ರೆಕ್ಕೆ ಅಂತಹ ಇಂದ್ರದೇವರ ಪುತ್ರ ಐಂದ್ರಿ ಇಂದ್ರಪುತ್ರನಾದಂತಹ ಅರ್ಜುನ ವೃಕ್ಷದ ಹೆಸರುಳ್ಳಂತಹ ಅರ್ಜುನ ಕಪಿದ್ವಜ ಎದುರಿಗೆ ಬರ್ತಾ ಇದ್ದಾರೆ ಹೇ ದೀಜ ಈ ದುರ್ಯೋಧನ ಏನು ಅಡ್ತ ಬೆಪ್ಪ ಕೂತಿತ್ತು ಹೇಳು ಗ್ರಹೋ ಅಂತ ಇಂಥ ಗೋಪ್ಯಭಾಷೆ ಬಿಕ್ಕಾಟ್ಟಿದೆ ಭಾರತದಲ್ಲಿ ಅಟ್ಟಶೀಲಾ ಜನಪದ ಶಿವಶೂಲಾ ಚತುಷ್ಪಥಲ್ಲ ಮುಂದೆಲ್ಲ ಕಲಿಯುವುದಲ್ಲಿ ಅಟ್ಟನೇ ಇರೋಲ್ಲ ಮನೆಯಲ್ಲಿ ಅಟ್ಟದ ಮೇಲೆ ಅಟ್ಟ ಅಟ್ಟದ ಮೇಲೆ ಅಟ್ಟು ಏನು ಬಿಲ್ಡಿಂಗ್ಗಳು ಕೂತಿತ್ತೆ ಇವಾಗ ಅಷ್ಟ ಇರೋಲ್ಲ ಅಂತಂದರೆ ಅಟ್ಟಶೂಲ ಶೂಲ ಅಂದ್ರೆ ಮಾರಾಟ ಅಟ್ಟಶೂಲ ಅಂತಂದರೆ ಅನ್ನ ಮಾರಾಟ ಮಾಡುತ್ತಾರೆ ಬರೀ ಹೋಟ್ಲುಗಳಾಗ್ತಾರೆ ಅಂತ ಅರ್ಥ ಅಟ್ಟಲ್ಲ ರಾರು ಮಠದಲ್ಲೂ ಅನ್ನ ಮಾರಾಟ ಮಾಡ್ತಾರೆ ಕಡೆ ಎಲ್ಲೆಲ್ಲಿ ಮಾರಾಟ ಮಾಡಬಾರದು ಅಲ್ಲೂ ಮಾರಾಟ ಮಾಡುತ್ತಾರೆ ಅಂತ ಅರ್ಥ ಅರ್ಥ ಅರ್ಥ ಆಗಬಾರದು ಅಂದ್ರೆ ಅಣ್ಣ ಇಟ್ಟಿದ್ದಾರೆ ಶಿವಶೂಲ ಚತುಷ್ಪಥಃಃಃ ನಾಲ್ಕು ಬೀದಿ ಸೇರೋ ಕಡೆಯಲ್ಲಿ ರುದ್ರದೇವರು ಇರೋದೇ ಇಲ್ಲ ಯಾವತ್ತೂ ಇರಲಿಲ್ಲ ಹಿಂದೂ ಇರಲಿಲ್ಲ ಇವತ್ತೂ ಇಲ್ಲ ಅದೆಲ್ಲ ಅರ್ಥ ಚತುಷ್ಪಥ ಅಂತಂದರೆ ಬ್ರಹ್ಮಚರ್ಯ ಆದ ನಾಲ್ಕು ಆಶ್ರಮಗಳಿಂದಾಗಿ ಧರ್ಮ ಪರಿಪಾಲನೆ ಮಾಡುವ ಬ್ರಾಹ್ಮಣರು ಶಿವ ಅಂದರೆ ವೇದ ಅದನ್ನು ಕಳ್ಕೋತಾರೆ ವೇದಾಧ್ಯ ಮಾಡೋದಿಲ್ಲ ಅಂತರ್ಥ ಯಾರಿಗರ್ಥ ಆಗುತ್ತೆ ಪ್ರಮದಾ ಕೇಶ ಎಲ್ಲ ಸ್ತ್ರೀಯರೆಲ್ಲರೂ ತಲೆ ಕೂದಲು ಕಳ್ಕೊಂಡ್ಬಿಡ್ತಾರೆ ಅದೂ ನಡೀತಾ ಇದೆ ಕೂದಲು ಕತ್ತರಿಸ್ಕೋತಾರೆ ಅಂತ ಅರ್ಥ ಅಷ್ಟೇ ಅರ್ಥ ಅಲ್ಲ ಕೇಶ ಅಂದರೆ ಭಗ ಎಲ್ಲ ವ್ಯವಿಚಾರಣೀಯರಾಗ್ತಾರೆ ಅಂತ ಎಷ್ಟು ವಿಚಾರಣೆ ಆಗ್ತಾರೋ ಅಷ್ಟು ಬೆಲೆ ಇವತ್ತು ಸಿನಿಮಾ ನಟರು ನಟಿ ಅವು ಏನು ಮಾಡ್ತವೆ ಕೆಲಸ ಅದನ್ನೆಲ್ಲ ಎಲ್ಲ ವೇ ಬರೀ ಮರ್ಯಾದೆ ದೊರೆಯುತ್ತ ಅಂತವ್ರಿ ಕಲಿಯು ಇದರಲ್ಲಿ ಬೆಲೆ ನಡೆಯುತ್ತೆ ಅಂತಂದಿದ್ದಾರೆ ಮೇಲ್ನೋಟಕ್ಕೆ ಅರ್ಥ ಆಗುತ್ತಾ ಇದು ಇವೆಲ್ಲ ಗೌಪ್ಯ ಭಾಷೆ ಆ ಕ್ರಮದಿಂದಾಗಿ ಇಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ನನ್ನೆಲ್ಲ ಹೀಗೆ ಅವಿರುದ್ಧಂ ಸಮಾಧಿ ಎಸ್ತು ದರ್ಶನೋಕ್ತಂಚತೆ ದರ್ಶನ ಭಾಷೆ ಆದಲ್ಲೂ ಹೇಳಬಹುದು ವಿರುದ್ಧ ಅರದಿ ಇದ್ದರೆ ಅದು ತಗೊಳ್ಬಹುದು ಆದ್ಯಂತಯರ ವಿರುದ್ಧಮೆಂಥದ್ದು ದರ್ಶನಂ ತದ್ದಾಗುತ್ತೆ ಆದ್ಯಂತಗಳಿಗೆ ವಿರುದ್ಧವಾಗಿ ಏನಾರು ಮಾತಾಡಿಬಿಟ್ರೆ ಅದು ದರ್ಶನ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ತಿಳ್ಕೊಳ್ಬೇಕು ಈ ಕ್ರಮದಿಂದಾಗಿ ತೋರಿಸಿಕೊಡ್ತಾ ಅಂತಾರೆ ತಸ್ಮಾತ್ ವಿಷ್ಣುವನ ಹಿಮಹಿಮ ಭಾರತ ಹೋಗ್ತಾ ಯಥಾರ್ಥತಃ ಮುಖ್ಯ ಭಾಷಾ ಅಂತಂದರೆ ದರ್ಶನಾರ್ಥರ ಸಿದ್ಧಂತೆ ಇರೋದೇ ಒಂದು ಬೇರೆಯದೇ ಇರುತ್ತೆ ಅದು ಆ ಪಾರಂಪರಿಕವಾಗಿ ಅನುಗ್ರಹದಿಂದ ಪಡೆದರೆ ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಗೋದಿಲ್ಲ ಅದು ಗೌಪ್ಯ ಭಾಷೆ ಅದು ಗುರುಗಳ ಬೇಕೇ ಬೇಕು ನಾವು ನಾವೇ ಓದ್ಕೋತೀವಿ ಟ್ರಾನ್ಸ್ಲೇಷನ್ ಓದ್ಕೋತೀವಿ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಆ ಅಬದ್ಧ ಏನು ಬರ್ಕೊಂಡ್ರಿದ್ದಾವೋ ಏನು ತಿಳ್ಕೊಂಡಿರ್ತಾವೋ ಅದನ್ನು ಹೇಳ್ತಾ ಇದು ಭಗವದ್ಗೀತೆ ಅಂತ ಹೊಂದ್ಬಿಟ್ರೆ ಮತ್ತು ಗೀತೆಯ ಅಪಚಾರ ಆಗ್ತಾ ಇರೋದೇ ಅಲ್ಲಿ ಗೀತೆಯನ್ನು ಒಬ್ಬರು ದಾರ್ಶನಿಕರೇ ಸರಿಯಾಗಿ ತಿಳಿಸಿಲ್ಲ ಆ ಭಾಷೆ ಬರೋರಿಗೆ ಅರ್ಥ ಆಗಿಲ್ಲ ಇನ್ನು ಭಾಷೆ ಬರದೇ ನಾವು ಗೀತೆ ಅರ್ಥ ಮಾಡಿಕೊಂದು ಎಷ್ಟು ಅರ್ಥ ಎಲ್ಲ ಆಗಬಾರ್ದು ಅಂತ ತೋರಿಸಿಕೊಡ್ತಾರೆ ತಸ್ಯಾಂಗಂ ಪ್ರಥಮ ವಾಯು ಪ್ರಾದುರ್ಭಾವತ್ರಯಾನ್ವಿತ ಇಂತಹ ಪರಮಾತ್ಮನಿಗೆ ಪ್ರಧಾನ ಇದು ಆಚಾರ್ಯರೇ ಹೇಳ್ತಾ ಇದನ್ನ ಹೇಳಿದ್ದನ್ನು ಮುಂದೆ ಭಾರತದಿಂದ ಸಮರ್ಥನೆ ಮಾಡುತ್ತಾರೆ ಅಂತಹ ಭಗವಂತನಿಗೆ ಪ್ರಥಮಾಂಗ ಅಂದರೆ ಮುಖ್ಯ ಪ್ರಾಣ ಹನುಮ ಭೀಮ ಬದ್ಧರೂಪಗಳನ್ನು ಹೊಂದಿರು ಪ್ರಥಮೋ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಆಚಾರೀ ಶ್ಲೋಕ ಹೇಳುತ್ತೆ ಬೆರೆಲ್ಲ ಸ್ವಾರ್ಥ ಕಾರ್ಯ ಸಾಧಕರು ತಮ್ ತಮ್ ಕಾರ್ಯ ಸಾಧನೆ ಮಾಡಿಕೊಳ್ಳಿ ಬಂದವರು ಮುಖ್ಯ ಪ್ರಾಣದೇವರ ಮಾತ್ರ ಭಗವತ್ ಸಾಧಕರು ಭಗವಂತನ ಕಾರ್ಯವನ್ನು ಪ್ರಿಯ ನಟನ ಪಟು ಪ್ರಿಯ ನಟನ ದೇವರಿಗೆ ಆಗಬೇಕು ಹಾಗೆ ನಡೆಸಿ ಆ ಅನುಗ್ರಹ ಮಾಡೋದು ಅಂದರೆ ಮುಖ್ಯ ಪ್ರಾಣ ದೇವರ ಅನುಗ್ರಹ ನಮಗಾಗಿಬಿಟ್ರೆ ಅಲ್ಲಿಗೆ ನಮ್ಮ ನೀವು ಯಾರು ಹಾಳು ಮಾಡಲಿಕ್ಕಾಗಲಿ ನಮ್ಮನ್ನು ದಾರಿ ತಪ್ಪಿಸಲಿಕ್ಕಾಗಲು ಅದಕ್ಕೆ ಗಂಟ ಹುಟ್ಟಾಗಿ ಪ್ರಾಣಿದೇವರನ್ನು ಹಿಡಿಯಬೇಕು ಅಂತನೋದು ಇದೇ ಕಾರಣದಿಂದ ತ್ರೇತಾದ್ಯೇಶು ಯುಗೇಶ್ವೇಶಃ ಸಂಭೂತ ಕೇಶವಾಜ್ಞೆಯ ಏಕೈಕಶಸ್ಪುತ ತೃತೀಯ ಅಂಗವ್ ಸರಸ್ವತಿ ಮದುವನೇ ಅಂಗ ಪ್ರಾಣಿದೇವರು ಸರಸ್ವತಿ ಆಮೇಲೆ ರುದ್ರಾದಿ ದೇವತೆ ಅದು ಇಲ್ಲೆಲ್ಲಿ ಬಂದಿದೆ ಭಾರತದಲ್ಲೇ ಹೇಗೆ ಬಂದಿದೆ ಅದನ್ನು ಇಲ್ಲಿ ವರ್ಣನೆ ಮಾಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಿ ಅದನ್ನೆಲ್ಲ ಮುಂದೆ ತಿಳಿಸಿಕೊಡ್ತಾರೆ ಪ್ರಾಯ ಇನ್ನೊಂದು ದಿವಸ ಬೇಕಾಗುತ್ತೆ ಮುಂದಿನ ಅದರಲ್ಲಿ ಆರಂಭಿಕ ಹಂತ ಮೂರ ಅಧ್ಯಾಯ ವಿಸ್ತಾರವಾಗಿ ಕೇಳಿಕೊಳ್ಬೇಕಾಗ್ತದೆ ಆಮೇಲೆ ಚರಿತ್ರೆಗಳು ಚರಿತ್ರೆ ಹೇಳೋದು ನಿರ್ಣಯ ಹೇಳೋದು ಅಷ್ಟೇ ಇರುತ್ತೆ ಆರಂಭದಲ್ಲಿ ಅವರಿಗೆ ಎಚ್ಚರಿಕೆಗೆ ಬೇಕಾದ ಬಹಳ ದೊಡ್ಡ ಅಂಶಗಳಿದ್ದಾವೆ ಪ್ರಥಮ ದ್ವಿತೀಯ ತೃತೀಯ ಅಧ್ಯಾಯಗಳಲ್ಲಿ ಸಕಲಶಾಸ್ತ್ರಾರ್ಥ ನಿರ್ಣಯ ಕೊಟ್ಟಿದ್ದ ನಮಗೆ ಪ್ರತಿ ಹೆಜ್ಜೆಯಲ್ಲಿ ಇದು ಆಚಾರ್ಯರ ವಚನ ಸ್ವಯಂ ಆಚಾರ್ಯರೇ ಇದ್ದರೆ ತಮ್ಮ ವಾಕ್ಯಗಳನ್ನು ತಿಂದಿದ್ದ ರೂಪ ಮನ್ಯದಿವ ಧನ್ಯಮಾಪು ಅದರಿಂದ ಸ್ವಲ್ಪ ವಿಸ್ತಾರ ಬೇಕಾಗುತ್ತೆ ಮುಂದಿನ ಶನಿವಾರದ ದಿವಸದಲ್ಲಿ ಇದಿಷ್ಟು ಒಂದು ಆವೃತ್ತಿ ಮುಂದಿನ ಮಾಡಿ ಮುಂದಿನದೊಂದು ವರ್ಣನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿ